ಆನಂದತೀರ್ಥಾರಿ ಶಿರೋ ಮಣೆಸ್ತಾ ರಣಮವ್ಯಸಗುಣಾಧೀಶಾಂಬಶ ಮಾಶಂ ಗತಕ್ಲೇಶ ಕುಶಂ ಹರೇ ನಿಶಂ ಲಕ್ಷ್ಮೀಕರತಾಂಭೋಜಾಳನೀಯ ಪದ್ದಂಜಂ ಪ್ರಣಮಗ್ರೀವಂ ದೇವತ ಚಕ್ರವರ್ತಿನ ನಾರಾಯಣಾ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯತಿ ಜ್ಞಾನ ಪ್ರದ ವಿಬುಧ ಸುರಸೌಖ್ಯದುಖ ಸತ್ಕಾರಣಾ ವಿತತ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ ಭಕ್ತಪ್ರಿಯ ಸಕಲಲೋಕನಮಸ್ಕೃತುಣ್ಯವರ್ಜಿತಮುಮೀಶ್ ವಂದೇ ಭಗಮುರಸಿಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚರಿ ಮನರುತ್ತಮ ದೇವೀ ಸರಸ್ವತೀ ವ್ಯಾಸ ತಥೋ ಜಯ ಮುದಿರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರಮಾತ್ಮನ ಸೃಷ್ಟಿಸ್ಥಿತ್ಯಾದಿ ಲೀಲೆಗಳೇ ಹೇಗೆ ಎನ್ನುವುದನ್ನು ವರ್ಣನೆ ಮಾಡಿ ಮಧ್ಯ ಮಧ್ಯದಲ್ಲಿ ಮತ್ತೆ ಮತ್ತೆ ಭಗವಂತ ಸದ್ಧರ್ಮದ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ರೂಪಗಳನ್ನೆಲ್ಲ ಚಿತ್ರಣ ಮಾಡುತ್ತಾ ಬಂದು ಅದರಲ್ಲಿ ಯದ್ಯಪಿ ಒಬ್ಬೊಬ್ಬರ ಶರೀರದಲ್ಲಿ ಮೂರುವರೆ ಕೋಟಿ ಭಗವದ್ ರೂಪಗಳಿದ್ದಾವೆ ಕ್ಷಣ ಬೇಕಾದ ಅನಂತ ವ್ಯಾಪಾರ ಮಾಡ್ತಾ ಇದ್ದಾನೆ ಭಗವಂತ ಆದರೆ ಎಲ್ಲರಿಗೂ ಅರ್ಥ ಆಗುವಂತೆ ಆ ಕಾಲದಲ್ಲಿ ಬಂದಂತಹ ದೊಡ್ಡ ದೊಡ್ಡ ಆಪತ್ತುಗಳನ್ನು ಪರಿಹಾರ ಮಾಡಿ ಅಧರ್ಮವನ್ನು ಸಂಪೂರ್ಣ ನಾಶ ಮಾಡಿ ಧರ್ಮದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ರೂಪಗಳು ಅಂತಂದರೆ ಇದು ಕೂರ್ಮ ವರಾಹಾದಿ ದಶಾವತಾರಗಳು ಅದರಲ್ಲಿ ಕಾಲಮಾನದ ಪ್ರಕಾರ ತಗೊಳ್ಳೋದಾದರೆ ವರಾಹ ಕೂರ್ಮ ಮತ್ಸ್ಯ ಹೀಗೆ ಲೆಕ್ಕಾಚಾರ ಸಿಗುತ್ತೆ ಆಚಾರ್ಯರು ಹಾಗೆ ಚಿತ್ರಣ ಮಾಡಿದರು ನಾವು ಪುರಾಣಾದಿಗಳಲ್ಲಿ ವರ್ಣಿತವಾದ ರೀತಿಯಲ್ಲಿ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಈ ಕ್ರಮದಲ್ಲಿ ಸ್ವೀಕಾರ ಮಾಡಿದರೂ ಕೂಡ ಈ ಮನ್ವಂತರದಲ್ಲಿ ಒಟ್ಟಾರೆ कल चतुर्मुख ब्रह्मदेवर दिनकल हतोार क्रम यो अद क्रम मदल के श्वेतवराह आम मत नीलवराह रूप दुर्भाव आमेले कमठ रूप अरे कूर्मरूप आमे मत्स्य रूप अदादले स्वीकार नारसिंह रूप हीजे आ क्रम चिंत्रणमाता ಅಲ್ಲೇ ಸ್ವೀಕಾರ ಮಾಡಿದಂತಹ ವಾಮನ ರೂಪ ಆಮೇಲೆ ಭಾರ್ಗವ ಹೀಗೆ ಒಟ್ಟೆಲ್ಲ ಅವತಾರಗಳಾದ ಮೇಲೆ ಇದನ್ನೆಲ್ಲ ಇಟ್ಟುಕೊಂಡೇನೇ ಭಗವಂತನನ್ನ ಸ್ತುತಿಸ್ತಾ ದೇವತೆಗಳೆಲ್ಲ ಸ್ವಾಮಿ ಅದೇ ಮಧುಕೈಟವರೇನೆ ಅಥವಾ ಹಿಂದೆ ಹಿರಣ್ಯಾಕ್ಷ ಹಿರಣ್ಯ ಬಂದವರೇ ಮತ್ತೆ ರಾಕ್ಷಸ ಜಾತಿಯಲ್ಲಿ ಬಂದಿದ್ದಾರೆ ಅವರ ವೃತ್ತಿ ರಾಕ್ಷಸ ವೃತ್ತಿ ಎಲ್ಲಿ ಏನಿದ್ದರೂ ಎಳಕೊಂಡು ಹೋಗಿ ಬಳಕೊಂಡು ಹೋಗಿ ಎಲ್ಲರಿಗೂ ಹಿಂಸೆ ಕೊಟ್ಟು ಬಂದು ಇದು ರಾಕ್ಷಸರ ಪ್ರವೃತ್ತಿ ಇದು ಮಾಂಸ ಭಕ್ಷಣಕ್ಕೂ ಏನು ಹಿಂಜರಿಯುವಲ್ಲ ಆನಂದದಿಂದ ಆ ಕೆಲಸ ಮಾಡಿದ್ದಾರೆ ಮತ್ತು ಬಾಯಲ್ಲಿ ಹೇಳುವುದು ವೇದ ಮಂತ್ರಗಳನ್ನು ಇಂಥ ನೀಚರು ಎಷ್ಟೋ ಜನಕ್ಕೆ ಆ ಎಲ್ಲ ಸಂಶಯ ಬರಬಹುದು ಮಾಂಸ ತಿಂತಾರೆ ವೇದ ಹೇಳ್ತಾರೆ ಅವ್ರಿಗೆ ಆ ವೇದ ಮಂತ್ರ ಒಲಿತಾ ಇತ್ತು ಅವೆಲ್ಲ ಮಾಂಸ ತಿನ್ನುವರವರೆಲ್ಲ ಆದರೆ ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ದೇವತೆಗಳನ್ನು ಬ್ರಹ್ಮದೇವರನ್ನು ಒಲಿಸಿಕೊಳ್ತಾ ಇದ್ದ ಇದಕ್ಕೇನೆ ಹಾಸುರಿ ಶಕ್ತಿ ರಾಕ್ಷಸ ಶಕ್ತಿ ಅಂತ ಕುಗ್ತಾರೆ ಸಾಮಾನ್ಯರಿಗಾಗೋಲ್ಲ ಇವೆಲ್ಲ ಮೇಲ್ನೋಟಕ್ಕೆ ದೊಡ್ಡ ದೊಡ್ಡ ವಿಭೂತಿ ಪುರುಷರಂತೆ ಕಾಣ್ತಿರ್ತಾರೆ ಆದರೆ ಅದನ್ನೆಲ್ಲ ತಮ್ಮ ಸ್ವಾರ್ಥಕ್ಕೆ ಬಳಕೆ ಮಾಡ್ಕೊತಿರ್ತಾರೆ ರಾಕ್ಷಸರು ಅಂದ್ರೇನು ಕೋರೆಹಲ್ಲಿ ಬರಬೇಕು ಅವರೆಲ್ಲ ಬೇರೆ ಬೇರೆ ರೀತಿಯಲ್ಲೆಲ್ಲ ಕೊಂಬುಗಳಿರಬೇಕು ಹೀಗೆಲ್ಲ ಏನಿಲ್ಲ ಅದನ್ನು ರಾಕ್ಷಸರು ಅಂತಂದರೆ ಏನು ಇಷ್ಟೇ ಹಸುರ ಶಕ್ತಿಗಳು ಅಂತಂದರೆ ಏನರ್ಥ ತಮ್ಮಲ್ಲಿರುವ ಬುದ್ಧಿಬಲವನ್ನು ದ್ರವ್ಯ ಬಲ ಅಥವಾ ಇನ್ನೇನೇ ಜ್ಞಾನಬಲಾದಿಗಳ ಏನೇನಿದ್ದಾವೆ ಶಾರೀರಿಕ ಬಲ ಸೇನಾ ಬಲ ಎಲ್ಲ ದುರ್ವಿನಿಯೋಗ ಭಗವದ್ವಿರೋಧಕ್ಕೋಸ್ಕರವಾಗಿ ಬಳಕೆ ಮಾಡಿದರೆ ಅವರ ಹಸುರೂತಾರೆ ಬರೀ ತಾವು ವಿನಿಯೋಗ ಮಾಡೋದು ಅಷ್ಟೇ ಅಲ್ಲ ಇಲ್ಲ ದೇವತಾ ಸಂಪತ್ತನ್ನು ಇದ್ದಾರೆ ಸಾತ್ವಿಕರಿಗೆ ಸಾಧನೆ ಮಾಡಿಕೊಡದೆಯೇ ಅವರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಇದನ್ನು ನಿವಾರಣೆ ಮಾಡಬೇಕಾಗಿದ್ದರೆ ಮತ್ತೊಬ್ಬರಿಗೆ ಸಾಧ್ಯ ಇಲ್ಲ म चरक्षोधिपतिवरोधतौ जगी स्वीरें सुप्रजाता इति रिते तईरखिल्वर सुरे सुरेश्वर बभूव रामो जगती पति प्रत अकाल प्रार्थना ऐनता हिमौ च रक्षोधिपति रासर अधिपति गुरी रावण कुंभकर्ण ಅದರಿಂದ ಇಂತಹ ದುರ್ವ್ಯಾಪಾರವನ್ನು ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅವರಿಬ್ಬರನ್ನು ಸಂಹಾರ ಮಾಡಿ ಸಾಮಾನ್ಯವಾಗಿಯೇ ಅವರ ಬಲ ಹೆಚ್ಚು ಅದರ ಜೊತೆಯಲ್ಲಿ ವರದಿಂದ ಉದ್ಧತರಾಗಿದ್ದಾರೆ ಬೇರೆ ಇವರಿಬ್ಬರನ್ನ ಸಂಹಾರ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನಿನ್ನೆ ನಡೆಯಲ್ಲೇ ಸುಮ್ಮನೆ ಒಂದು ನೆಪ ರಾವಣ ಕುಂಭಕರ್ಣವನ್ನು ಬಂದಿದ್ದಾನೆ ಅದರ ಮಧ್ಯದಲ್ಲಿ ಹಿಂದೆ ಮುಂದೆ ಸದ್ದರ್ಮದ ವ್ಯವಸ್ಥೆ वर्णाश्रम धर्म हा। इडी धर्म इंडी जगत धर्म हेगी यहा रीति सुतोक नीनेवतार्त प्रार्थना कौसल्य देंवीर दशरथ महाराजर नप भगवंत अवतार, अवतार सकश्यपस्िथिगर्भजन्मनो विवस्वतस्तंतु भुव भुवस्य भूभृत गृहे दशस्ंदरना मिनि नोभू कौसल्यना तदर्थितेष्ठ कौसल्य देश दुंत अर्थ अद कौसल्य दिजव हेल्ले कौसल्योदर कौसलेशिपतिया मूं अदूर तल्स ಆದರೂ ಅಂತಹ ಲೆಕ್ಕಾಚಾರ ಇದೆ ಕೈಕೇಯಿ ಅಂತ ಕೂಗ್ತಾ ಇರಲ್ಲ ರಾಜನ ಮಗಳು ಅಂತ ಅಷ್ಟೇ ಅವಳು ನಿಜವಾದ ಹೆಸರೇನು ಅಂತ ಹೇಳೋ ಪ್ರಸಂಗ ಬರಲಿಲ್ಲ ಹೇಳೇ ಇಲ್ಲ ಯಾಕೆ ಈ ಮಾತಾಡೋದು ಅಂದರೆ ಮಧ್ಯಗೇಹ ಭಟ್ಟರು ಅಂತ ಅವಳ ನಿಜವಾದ ಹೆಸರು ಅವಳು ಕೂಗ್ತಾ ಇದ್ದಿದ್ದು ನಡಿಲಾಯ ಭಟ್ಟರು ನಡಿಲಾಯ ಭಟ್ಟರು ಅಂತ ಕೂಗ್ತಾ ಇದ್ದರು ಅವರಲ್ಲ ಅವರೆಲ್ಲ ತೌಳ ಹಾಗೆ ಕೂಗ್ತಾ ಇತ್ತು ಸಂಸ್ಕೃತದಲ್ಲಿ ಅದನ್ನು ಬದಲಾಯಿಸಿದಾಗ ಮಧ್ಯಗೇಹ ಭಟ್ಟರು ಅಂತಾಗಿತ್ತು ಉಚ್ಚಾರಣೆ ಮಾಡಬೇಕಾದ್ರೆ ಎಚ್ಚರ ಬೇಕು ಮದ್ಯ ಅಂದ್ಬಿಡಬಾರ್ದು ಮತ್ತೆ ಮದ್ಯ ಅಂದರೆ ಅಪಾರ್ಥ ಬರುತ್ತೆ ಅದು ಮಧ್ಯದೇಹುದು ಅದಕ್ಕೋಸ್ಕರನೇ ಜಗನ್ನಾಥದಾಸರು ಎಚ್ಚರ ತೋರಿಸಿಕೊಟ್ಟರು ನಿಮಗದು ಬರೋಲ್ಲ ಅಂತ ಆದರೆ ಮಹಾಪ್ರಾಣ ಬರೋಲ್ಲ ನಮ್ಮ ದಾಕ್ಷಿಣಾತ್ಯರಿಗೆ ಮಹಾಪ್ರಾಣ ಅಕ್ಷರ ಉಚ್ಚಾರಣೆ ಮಾಡಲಿಕ್ಕಾಗೋಲ್ಲ ಹೊಸ ಅಭ್ರೋಷ್ಣ ಭೀಶಿ ಶುಭ್ರ ಪ್ರಭ ಮಬ ಎನಬೋ ಹೀಗೆ ಹೇಳಿದ್ರಿ ಎಲ್ಲಿರನ್ನ ಹಾಗೆ ಹೇಳೋದಲ್ಲ ಮುಖ್ಯ ಪ್ರಾಣಿದೇವರ ಸ್ತೋತ್ರ ಅಂದರೆ ಮಹಾಪ್ರಾಣದ ಶಬ್ದ ಇರಬೇಕು ಔತರಿಯರು ನಮ್ಮನ್ನು ನೋಡಿಕೊಂಡು ಆಡ್ಕೊಳ್ತಾರೆ ದುರ್ಬಲರು ಇವರಿಗೆ ಮಹಾಪ್ರಾಣಾಕ್ಷರ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋಲ್ಲ ಅಂತ ಸಾಭ್ರೋಷ್ಣ ಅಭೀಷುಭ್ರ ಪ್ರಭ ಅಭಯ ಅನಭೋ ಭೂರಿ ಭೂಪ್ರದ್ಭೂತಿ ಅದು ಇರೋದು ಹಾಗೆ ಅಂದಮೇಲೆ ಅದು ಉಚ್ಚಾರಣೆ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದರೆ ಮಧ್ಯಗೇಹ ನೀವು ಮದ್ಯ ಮಾಡಿಬಿಟ್ರೆ ಅದನ್ನು ಮದ್ಯ ಅಂದರೆ ಕಳ್ಳು ಅಂತ ಅರ್ಥ ಹೆಚ್ಚ ಅರ್ಥ ಬಂದು ಹೋಗುತ್ತೆ ಆ ರೀತಿ ಶಬ್ದ ಪ್ರಯೋಗ ಮಾಡುವ ಅದಕ್ಕೆ ನೀವು ಅದು ಬರೋಲ್ವಾ ಬಿಟ್ಟು ಬಿಡಿ ಬೇಕಾದ್ರೆ ಎಂಬ ಬ್ರಾಹ್ಮಣನ ಅಷ್ಟೇ ಹೇಳಿಬಿಟ್ಟು ನಡು ಮನೆ ಮಧ್ಯ ಗೇಹ ಅಂದೇ ಅರ್ಥ ಅದನ್ನೇ ನಡು ಇಲ್ಲು ಇಲ್ಲು ಅಂತಂದರೆ ಮನೆ ಅಂತ ಅರ್ಥ ತಮಿಳು ತೆಲುಗು ಎಲ್ಲ ಕಡೆಯಲ್ಲೂ ಇದೆ ನಮ್ಮಲ್ಲೂ ಇದೆ ಅದೆಲ್ಲ ಹಿತ್ತಿಲ್ಲು ಅಂತಂತ ಹಿತ್ತಿಲಲ್ಲಿದೆ ಅಂತ ಅಂದರೆ ಇಲ್ಲಿನ ಹಿತ್ತು ಅಂದರೆ ಏನು ಅರ್ಥ ಮನೆಯ ಹಿಂಬದಿಯನ್ನು ಹಿತ್ತಿಲು ಹೋಗ್ತಾರೆ ನಾವು ಕನ್ನಡದಲ್ಲಿ ಕೂಡ್ತೇವೆ ಕೋಯಿಲ್ ಅಂತ ಕೂಡ್ತಾರೆ ತಮಿಳಿನಲ್ಲಿ ಅಲ್ಲ ಕೋಯಿಲ್ ಅಂದರೆ ದೇವರ ಮನೆ ಅಂತ ಮನೆ ಅಂತಲೇ ಅರ್ಥ ಅದು ಕೂಡ ಇದೆ ಅದು ಹೀಗೆ ಎಲ್ಲರೂ ಇಲ್ಲೂ ಅನ್ನೋದಕ್ಕೆ ಮನೆ ಅಂತ ಕೂಗ್ತಾಯ್ತಾರೆ ಆ ಕ್ರಮದಲ್ಲೇ ಇಲ್ಲೂ ಕೂಡ ತು ತುಳುವಿನಲ್ಲೂ ಇದೆ ಅದು ಅದು ನಡಿಲ್ಲು ಅಂತ ನಡಿಲ್ಲಾಯ ಮಧ್ಯದ ಮನೆಯವರು ಭಟ್ಟರು ಕುಂದು ಕುಗ್ತಾಯಿದ್ರು ನಡುಮನೆಯ ಅಂತ ಹೀಗೆ ಅವರನ್ನ ಕೂಗ್ತಾ ಅದು ಏನೋ ಹೆಸರು ಸಿಕ್ಬಿಟ್ಟಿದ್ದಾರೆ ಆಚಾರ್ಯರು ತಮ್ಮನ ತಂದೆ ತಾಯಿಯ ಹೆಸರೇ ಹೇಳಲಿಲ್ಲ ಹೇಳಿದಿದ್ದರೆ ಏನೋ ರಹಸ್ಯ ಗೊತ್ತಾಗ್ತಾ ಇತ್ತು ಯಾಕೋ ಮುಚ್ಚಿಟ್ಟಿದ್ದಾರೆ ಪಂಡಿತಾಚಾರ್ಯರು ಅಂತ ಹೀಗೆ ಕೆಲವರು ಕುಹಕ್ಕಿಗಳು ಈ ಕುಹಕಿಗಳಿಗೆ ಈಗ ನಾವು ಕುಹಕಿಗಳು ಅಂತಲೇ ಪಾಪ ಅವರು ನೋವಾಗುತ್ತೆ ಈಗ ಅವರಿಗೆ ಕೊಟ್ಟ ಬೇರೆ ಟೈಟಲ್ ಒಂದು ಬೇರೆ ಇದೆ ಬುದ್ಧಿಜೀವಿಗಳು ಅಂತ ಅವರು ಹೀಗಾಗೆಲ್ಲ ಈಗೆಲ್ಲ ಖಂಡನೆ ಮಣ್ಣನೆ ಅಂತರಬಾರ್ದು ಈಗೆಲ್ಲ ಈಗೆಲ್ಲ ವಿಮರ್ಶೆ ಏನು ಬೇಕು ಅದನ್ನೇ ಮಾಡೋದು ಅದೇ ಕೆಲಸನೇ ಅದೇ ಹೆಸರು ಮಾತ್ರ ಚೆನ್ನಾಗಿರಬೇಕು ಅಂತ ಕೊಡೋದು ಕೂಲಿನೇ ಅದಕ್ಕೆ ಸಂಬಳ ಅಂತ ಹೆಸರು ಹಾಗೆ ಸಂಭಾವನೆ ಅಂತ ಹಾಗೆ ಆ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ಸ್ವಲ್ಪ ಬೇರೆ ಹೆಸರನ್ನು ಮಾಡಿಫೈ ಮಾಡಿ ಹೇಳುತ್ತಾರ್ಟೆ ಆ ಕ್ರಮದಲ್ಲಿ ಹೆಸರನ್ನು ಏನೋ ಹೇಳಿಲ್ಲ ಏನೋ ಉಳ್ಕೊಂಡಿತ್ತೇನೋ ಅಂತ ಈ ಬುದ್ಧಿಜೀವಿಗಳ ಆಕ್ಷೇಪಕ್ಕೆ ಇದೆಲ್ಲ ಕಡೆಯಲು ಉತ್ತರ ಇತ್ತು ರಾಮಚಂದ್ರ ದೇವರ ತಾಯಿಯ ಹೆಸರೇ ಹೇಳಲಿಲ್ಲ ಹೇಳಬೇಕಾದ ಅಗತ್ಯ ಇಲ್ಲ ಪರಿಚಯ ಮಾಡಿಸಲಿಕ್ಕೆ ಹೆಸರೇನಿದೆ ಎಲ್ರಿಗೂ ಅನ್ವರ್ತಕ ನಾಮ ಅಲ್ಲ ಆ ಶಬ್ದದ ಅರ್ಥ ಇದ್ದು ಆ ಅರ್ಥ ಹೇಳುತ್ತೆ ಅಥವಾ ಅದನ್ನು ತಿಳ್ಕೊಳ್ಳೋದರಿಂದಾಗಿ ಮೋಕ್ಷ ಸಾಧನೆ ಅದು ಎಲ್ಲರಿಗೂ ಹಾಗೇನಿಲ್ಲ ಪರಿಚಯಕ್ಕೋಸ್ಕರವಾಗಿ ಇರೋದು ಹೆಸರು ಪಾರಿಭಾಷಿಕ ಅಂತಂತಾರೆ ಏಕಾದಶಿಯ ಹರಿ ಪಿತಾನಾ ಕುರಿಯಾತ್ ತಂದೆ ಒಂದು ಹೆಸರು ಇಡ್ತಾನೆ ಹನ್ನೊಂದನೇ ದಿವಸದಲ್ಲಿ ಯಾಕೆ ಇವನು ಬೇರೆಯವರಲ್ಲ ಇವನು ಇವನು ಅಂತೂ ಗೊತ್ತಾಗಲಿ ಎಂತ ವ್ಯವಹಾರಕ್ಕೆ ಆಗಲಿ ಎಂತ ಕೊಡ್ತಾರೆ ಹೆಸರು ಅಷ್ಟೇ ವ್ಯವಹಾರಕ್ಕೆ ಆಗಿದೆ ಎಂದ ಮೇಲೆ ಮತ್ತೆ ಬೇರೆ ಹೆಸರನ್ನು ಇಡುವ ಅಗತ್ಯವೇ ಇಲ್ಲ ಅಲ್ಲಿ अत्याद अंत हाद्रा प्रत्येक इन्हें बेरे हम कूगु अगत्य कौशल्य कई कई कूद अत सुमित्र बेरे राज्य हम कूगलब कौसल देश दें सुम कौसल्यब कौशल कूगो इनोरे कूगद सुमिते आचार अमी अति तोड़े कौसल्यनामित तदर्थितेष्टे हे कौसल अगोगी ವಾಸ್ತವಿಕವಾಗಿ ಬೇರೆ ಹೆಸರಿತ್ತು ಆದರೆ ಕೌಶಲ್ಯ ಕೌಶಲ್ಯ ಅಂತ ಕೂಗ್ತಾ ಅದೇ ಕ್ರಮದಲ್ಲಿ ಕೋಸಲ ದೇಶದ ಅಧಿಪತಿಯ ಮಗಳು ಅಂತಲೇ ಆಗಿತ್ತು ಕೌಶಲ್ಯ ಅಲ್ಲ ಬರುತ್ತೆ ಅದು ಶಲ್ಯ ಅನ್ನೋ ಹೊದಗೊಳ್ಳ ಅಲ್ಲ ಬರುತ್ತೆ ಕೋಸಲ ಅಂತ ದೇಶ ಆ ದೇಶದ ಸಂಬಂಧಪಟ್ಟವಳು ಅದರ ಅಧಿಪತಿಯ ಮಗಳು ಅಂತಲೇ ಆಗುತ್ತೆ ಸಕಾರನೇ ಸಕಾರ ಉಚ್ಚಾರಣೆ ಮಾಡುವಾಗ ಸಕಾರನೇ ಹೇಳಬೇಕು ಸಕ್ಕರೆಯನ್ನು ತೊಗೊಂಡು ಹೋಗಿ ಸಕ್ಕರೆ ಮಾಡಬಾರ್ದು ಅದರಿಂದ ತುಂಬ ವ್ಯತ್ಯಾಸ ಆಗುತ್ತೆ ಶಕಾರ ಉಚ್ಚಾರಣೆ ಮಾಡುವಲ್ಲಿ ಶಂಕರ ಅಂತಲೇ ಉಚ್ಚಾರಣೆ ಮಾಡೋದು ಶಂಕರ ಅಂದರೆ ಕೆಟ್ಟ ಅರ್ಥ ಬರುತ್ತೆ ಯಾವುದೂ ವ್ಯತ್ಯಾಸ ಮಾಡಬಾರದು ನನಗೆ ಹಾಗೆ ಹೊರಳಬೇಕು ಅದಕ್ಕೇನೆ ಶಿಕ್ಷಾಶಾಸ್ತ್ರ ಅಂತಿದೆ ಆ ಶಾಸ್ತ್ರ ಈ ಅಕ್ಷರಗಳಿಗೆ ಇಷ್ಟೇ ಒತ್ತು ಕೊಡಬೇಕು ಇಷ್ಟೇ ಗಾಳಿ ಹಾಕಬೇಕು ಅಪಹವಿಸರ್ಜನೀಯಾರಾಮ್ ಕಂಠ ವಿಚುವೇಶ ತಾಲು ಹೀಗೆ ನಿಯಮ ಇಟ್ಟಿದ್ದಾರೆ ಇದೆಲ್ಲ ಮಕ್ಕಳಿಗೆ ಉಪನಯನ ಆಯಿತು ಅಂದರೆ ಇವನ್ನೆಲ್ಲ ಕಲಿಸಿಕೊಡೋರು ಹೀಗಾಗಿ ಪ್ರತಿಯೊಂದರಲ್ಲೂ ಶಿಕ್ಷಣ ಇತ್ತು अदे नम भाषे नम भाषे देवता संस्कृतिया भाषे कू संस्क्रा संस्कृत अत्य संस्कणे बहड़ आगे अंत आक्रमदू दशस््यन नाम दशरथ मत कौसल्याेवीवर निमित्तमी भगवान आल के तदर्थित इष्ट इस्टाह, अरे इष्टि पुत्रक्य इष्टिंत यग ಯಾಗ ಮಾಡಿದಾಗ ಆ ದೇವತಾ ಕಾರ್ಯವನ್ನು ನೆಪ ಮಾಡಿ ಪರಮಾತ್ಮ ಅವರ ಮನೆಯಲ್ಲಿ ಅವತಾರ ಮಾಡಿತಾನೆ ತದಗ್ ದೇವಗಣಾ ಬೂವಿರೇ ಉರೈವ ಪಶ್ಚಾ ತುಮ್ನ ನಿಹೇವಣಾಯೋ ಋಣ ಸಾವ ನರೇಶ್ವಥ ಚ ಪಶ್ಚಿಮೋದ್ಭವಾ ಪರಮಾತ್ಮ ಆಗ ಅಪ್ಪಣೆ ಕೊಡ್ತಾನೆ ನಾನಷ್ಟೇ ಅವತಾರ ಮಾಡಿ ಬರಬೇಕು ಅಂತ ಬೇರೆ ಆದೇಶ ಕೊಡ್ತಾನೆ ಪರಮಾತ್ಮ ಕೆಲವರು ಪರಮಾತ್ಮನಿಗಿಂತ ಮುಂಚೆ ಪ್ರಾದುರ್ಭೂತರಾಗಿ ಅವತಾರ ಮಾಡಿ ಬರ್ತಾರೆ ಕೆಲವರು ಅನಂತರದಲ್ಲಿ ಬರ್ತಾರೆ ಹೇಗೆ ಒಟ್ಟಾರೆ ರಾಮಾಯಣ ಕಾಲದಲ್ಲಿ ಭಗವಂತನ ಸೇವೆಗೆ ಅಂತ ಎಲ್ಲ ಧುಮುಖ್ಯ ಬರ್ತಾರೆ ಸಾಧಾರಣ ಈಗ ಅದರ ಪರಿಚಯ ಕಮ್ಮಿ ಹಿಂದೆ ಯಾರಾದರೂ ಯತಿಗಳು ಯಾತ್ರೆ ಮಾಡ್ತಾರೆ ಬದರಿ ಯಾತ್ರೆ ಮಾಡ್ತಾರೆ ಇಲ್ಲ ರಾಮೇಶ್ವರಕ್ಕೆ ಹೋಗ್ತಾರೆ ಅಂತ ಗೊತ್ತಾದರೆ ಹಿಂಡು ಹಿಂಡು ಜನ ಸಾವಿರಾರು ಜನ ನುಗ್ಗಿ ನುಗ್ಗಿ ಹೋಗುವವರವರ ಜೊತೆಯಲ್ಲಿ ದೊಡ್ಡವರು ಹೋದಾಗ ಅವರ ಜೊತೆಯಲ್ಲಿ ನಮ್ಮ ಯಾತ್ರೆ ಸುಗಮ ಆಗುತ್ತೆ ಎಲ್ಲ ರೀತಿಯಲ್ಲೂ ಮಡಿ ಮೈಲಿಗೆ ಊಟ ಉಪಚಾರ ಪ್ರತಿಯೊಂದಿಗೂ ಕೂಡ ಜ್ಞಾನಕಾರಿಯಾಗಲಿ ಪಾತ್ರರ ಸಂಗಡ ಯಾತ್ರೆಯೇ ಚಲಿಸಿ ವಿಧಾತೃಪಿತನಗುಣ ಸ್ತೋತ್ರಗಳ ಹ್ಯಾಂಗ್ ಮಾಡಬೇಕು ಅಂತ ಜಗನ್ನಾಥದಾಸರು ಹೇಳಿಬಿಡ್ತಾರೆ ಅವರುಗಳಲ್ಲಿ ಪರಮಾತ್ಮರ ಸ್ತೋತ್ರಗಳ ಶ್ರೋತ್ರದ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ ಅಂತ ಜಗನ್ನಾಥದಾಸರು ಆದೇಶ ಕೊಡ್ತಾರೆ ಆ ಕ್ರಮದಲ್ಲಿ ಯಾತ್ರೆಗೆ ಎಂತ ನುಗ್ಗಿ ನುಗ್ಗಿ ಹೋಗೋರು ಯಾಕೆ ಅವರ ಜೊತೆಯಲ್ಲಿ ಹೋದಾಗೆಲ್ಲ ಭಗವಂತನನ್ನೇ ಹೆಚ್ಚು ಒಲಿಸಿಕೊಂಡವರು ಅವರು ಅಲ್ಲಿ ಅವರು ಭಗವಂತನನ್ನು ಕಾಣಬಹುದು ಇವರು ಭಗವಂತನ ಸಾನ್ನಿಧ್ಯ ಹೆಚ್ಚಾಗಬಹುದು ಅದರ ಜೊತೆಯನ್ನು ನಾವು ಸೇರಿಕೊಂಡಿದ್ದರೆ ನಮಗೂ ಹೆಚ್ಚಿನ ಲಾಭ ಇದೆ ಈಗ ಹಾಗೆಲ್ಲ ಅಲ್ಲ ಈಗೆಲ್ಲ ಸ್ವಾರ್ಥಗಳು ತಗ ಹೋಗ್ಬಿಡ್ತಾರೆ ಅಷ್ಟೇ ಈಗೆಲ್ಲ ಅದಕ್ಕೆ ನಾ ಹೇಳಿದ್ರು ಹಿಂದೆ ಆ ರೀತಿಯಲ್ಲೆಲ್ಲ ವ್ಯವಸ್ಥೆಯೆಲ್ಲ ಇತ್ತು ಒಬ್ಬ ದೊಡ್ಡವರು ಯಾತ್ರೆಗೆ ಹೋದರೆ ಇಷ್ಟು ಜನ ನುಗ್ಗಿ ಹೋಗ್ತಾರೆ ಅಂತಾದರೆ ಎಂದ ರಾಜರು ಹಾಗೆಲ್ಲ ಮಾಡಿಸೋರು ಅಂಥದ್ದು ಭಗವಂತನೇ ಇಲ್ಲಿಯೂ ಬರ್ತಾನೆ ಭೂಲೋಕದ ಯಾತ್ರೆ ಮಾಡುತ್ತಾನೆ ಅಂತಂದರೆ ಅವನ ಜೊತೆಯಲ್ಲಿ ನಡೆಯುವಂತಹ ಎಲ್ಲ ಸಾಧನಗಳಲ್ಲಿ ಪಾಲ್ಗೊಳ್ಳಬೇಕು ಅವನ ಸೇವೆಯಲ್ಲಿ ಎಂತ ಎಲ್ಲ ದೇವತೆಗಳು ಧೂಮಕೆ ಬರ್ತಾರೆ ಯಾರ್ಯಾರು ಬಂದರು ಅನ್ನೋದರ ಪಟ್ಟಿಯನ್ನು ಕೊಡ್ತಾ ಹೋಗ್ತಾರೆ ಆಚಾರ್ಯರು ಆ ಕಾಲದಲ್ಲಿ ಸದೇವತಾನ ಅಮ್ರಥಮ ಗುಣಾಧಿಕ ಬಭೂವನಾಂ ಹನುಮಾನ್ ಪ್ರಭಂಜನಃ ಪ್ರಭಂಜನ ನಾಮಕರು ದೈತ್ಯರನ್ನು ಚೆನ್ನಾಗಿ ಭಂಜನ ಮಾಡುತ್ತಾರಾದ್ದರಿಂದಾಗಿ ಪ್ರಭಂಜನ ದುಷ್ಟರನ್ನು ಮರ್ದನೆ ಮಾಡುವುದೇ ಅವರ ಕೆಲಸ ಯಾಕೆ ಮಾಡುತ್ತಾರೆ ಅಂತ ಹನುಮದವತಾರ ನೋಡಿದರೆ ಗೊತ್ತಾಗುತ್ತೆ ಯಾರಿಗೆ ಮರ್ದನ ಮಾಡಿದ್ರು ಯಾಕೆ ಮಾಡಿದ್ದಾರೆ ಅಂತಹ ಪ್ರಭಂಜನರು ಹನುಮಾನ್ ಹನುಮಾನ್ ಅಂತನ್ನುವ ನಾಮಕರಣವನ್ನು ಸ್ವೀಕಾರ ಮಾಡಿ ದೇವತಾನಾಂ ಪ್ರಥಮ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಆದ್ದರಿಂದಾಗಿ ಇನ್ನು ಅವತಾರ ಮಾಡುವವರಲ್ಲಿ ಹೆಚ್ಚು ಅಂತಂದರೆ ಯಾರು ಅನ್ನೋದೇ ಮುಖ್ಯ ಪ್ರಾಣದೇವರು ಅಂತನ್ನುವ ರೂಪದಿಂದಾಗಿ ಸ್ವಸಂಭವ ಕೇಸರಿನೋ ಅವರು ಯಾರಿಂದ ಅವತಾರ ಮಾಡಿದರು ಕೇಸರಿಯ ಹೆಂಡತಿ ಅಷ್ಟೇ ಆದರೆ ಕೇಸರಿಯಿಂದ ಅವತಾರ ಮಾಡಿದವರಲ್ಲ ತಾವೇ ತಮ್ಮ ವೀರ್ಯ ಪ್ರಪೂರಿತವಾದಂತಹ ಫಲವನ್ನು ನಾಳೆಯಿಂದ ಕೇಳ್ತೇವೆ ನಾ ಅಂಜರಾತ್ರಿ ಲೋಪಾಖ್ಯಾನದಲ್ಲಿ ಕೇಳುತ್ತೇವೆ ವೀರ್ಯಪ್ರಪೂರಿತವಾದಂತಹ ಜಂಬೂ ಫಲವನ್ನು ತಾವೇ ತುಂಬಿಕೊಡ್ತಾ ಇದ್ರು ಆ ಹಣ್ಣನ್ನು ಸ್ವೀಕಾರ ಮಾಡಿದ್ದರಿಂದ ಅಂಜನಾದೇವಿ ಗರ್ಭವತಿ ಆಗ್ತಾಳೆ ಅದರಿಂದಾಗಿ ಸ್ವಸಂಭವ ತಮ್ಮಿಂದ ತಾವೇ ಅವತಾರ ಮಾಡಿದರು ಅವತಾರ ಮಾಡಲಿಕ್ಕೆ ಅಂತ ಇಟ್ಟುಕೊಂಡಂತಹ ಕ್ಷೇತ್ರ ಅಂಜನಾದೇವಿ ಹಾಗೆ ಸ್ವೀಕಾರ ಮಾಡಿ ತಾವು ಅವತಾರ ಮಾಡಿದ್ದಾರೆ ಅದರಂತೆಯೇ ಬಭೂವ ಸ್ವತಯೇವ ವಾಸವ ಹಾಗೆ ವಾಲಿ ಹುಟ್ಟಿದ್ದೂ ಕೂಡ ವಾನರ ರೂಪದಿಂದ ಹುಟ್ಟಿದ್ದು ಯಾವುದೋ ಒಂದು ವಾನರವನ್ನು ಹಿಡಿಕೊಂಡಲ್ಲ ಇಂದ್ರದೇವರಿಂದಲೇ ನೇರವಾಗಿ ಹುಟ್ಟಿ ಅದೇ ಹೋದ ಬಾರಿ ನಾವು ಅದನ್ನು ನೋಡಿದ್ದು ಇಂದ್ರದೇವರಿಂದಲೇ ನೇರವಾಗಿ ಬರ್ತಾರೆ ಹಾಗೆಯೇ ಸುಗ್ರೀವ ಸುಗ್ರೀವ ಆಸೀತ್ ಪರಮೇಷ್ಟಿ ತೇಜಸ ಯುತೋ ರವಿಹಿ ಸ್ವಾತ್ಮತ ಏವಜಾಂಬವಾ ಕೂಡ ಸ್ವತಯೇವ ಅದೇ ರೀತಿಯಲ್ಲಿ ಬಂದದ್ದು ರವಿ ಜೊತೆಯಲ್ಲಿ ಬ್ರಹ್ಮದೇವರ ಆವೇಶ ಜೊತೆಯಲ್ಲಿತ್ತು ಸುಗ್ರೀವನಲ್ಲಿ ಇದನ್ನು ಬೇರೆ ಯಾರೂ ಹೇಳೋಲ್ಲ ಯಾಕೆಯೇ ಹನುಮಂತುದೇವರು ಗೌರವ ಕೊಡ್ತಾ ಇದ್ದರು ಸುಗ್ರೀವನಿಗೆ ಯಾಕೆ ಗೌರವ ಕೊಡ್ತಾ ಇದ್ದರು ಇದರ ಪರಿಚಯ ಆಗಲ್ಲ ಯಾರು ರಾಜ ಅಂತಂದಾಗ ಅವನು ಗೌರವ ಕೊಡೋರು ಇಲ್ಲಪ್ಪ ನಮ್ಮ ರಾಜ ಹೇಳ್ತಾನೆ ಅವನ ಆಜ್ಞೆ ಆಗಿದೆ ನಾವೆಲ್ಲ ಹೋಗೋದು ನಡೆಸ್ಕೊಂಡು ಬರಬೇಕು ಹೀಗೆಲ್ಲ ಮಾಡೋರು ಯಾಕೆ ಮಾಡ್ತಾರೆ ಅದು ಪರಿಚಯ ಆಗ್ತಾ ಆಚಾರ ತೋರಿಸಿಕೊಡ್ತಾರೆ ಪರಮೆಷ್ಟಿ ತೇಜಸ ಕೆಲವು ಕೆಲವು ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮ ದೇವರ ಆವೇಶ ಇರ್ತಿತ್ತು ಆ ಕಾರಣದಿಂದಲೇ ಸುಗ್ರೀವನಿಗೆ ಪರಮಾತ್ಮನೂ ಅಷ್ಟೊಂದು ಸಖ್ಯವನ್ನು ಕೊಟ್ಟಿದ್ದು ಈ ರೀತಿಯಲ್ಲಿ ಇದನ್ನು ತಿಳಿಸಿದ್ದಾದರೆ ಅವತಾರ ಮಾಡಿದ್ದೇನೆ ಯಾರೋ ನರವಿ ಸೂರ್ಯನೇ ಆಕ್ರಮದಲ್ಲಿ ಬಂದಿದ್ದು ಸುಗ್ರೀವನಾಗಿ ಇನ್ನು ಜಾಂಬವಾನ್ ಯ ಪೂರ್ವಂ ಪರಮೇಷ್ಟಿ ವಕ್ಷಸಃ ಭವೋ ಧರ್ಮ ಯಹ್ ಭವೇತ ಯಮಧರ್ಮರಾಜರೇ ಚತುರ್ಮುಖ ಬ್ರಹ್ಮದೇವರ ಮುಖದಿಂದ ಒಮ್ಮೆ ಬಂದಿರ್ತಾರೆ ಈ ಹೊತ್ತಿಗೆ ಅದು ಮತ್ತೆ ಮತ್ತೆ ಬೇರೆ ಬೇರೆ ಕ್ರಮದಲ್ಲಿ ಬೇರೆ ಬೇರೆ ಹೊತ್ತಿಗೆಲ್ಲ ಬಂದಿದ್ದಾರೆ ಆದರೆ ಇಲ್ಲಿ ಮಾತ್ರ ಯಯೇವ ಸೂರ್ಯಾತ್ ಪುನರೇವ ಸಂನೇಯ ನಾನ್ನಾಯಮೋ ದಕ್ಷಿಣ ದಿಕ್ಪಾಸಿ ಮೂರಾವರ್ತಿ ಬಂದವರು ಒಂದಾವರ್ತಿ ಸಾಕ್ಷಾತ್ತಾಗಿ ಬ್ರಹ್ಮದೇವರ ಮುಖದಿಂದಲೇ ಧರ್ಮವನ್ನು ಹೇಳಿ ಸ್ಥಾಪನೆ ಮಾಡ್ತಾರದ್ರಿಂದಾಗಿ ಯಮಧರ್ಮರಾಜರಾಗಿ ಮೊದಲು ಮುಖದಿಂದ ಬರ್ತಾರೆ ಬ್ರಹ್ಮದೇವರ ಮುಖದಿಂದಲೇ ಭಾಗವತ ಪ್ರಕರಣವನ್ನು ತಿಳಿಸುತ್ತೆ ಅದಾದ ಮೇಲೆ ಮತ್ತೆ ಸಂನ್ಯಾದೇವಿಯಲ್ಲಿ ಸೂರ್ಯನ ಮಗನಾಗಿ ಎರಡನೇ ಹುಡುಗನಾಗಿ ಶ್ರಾದ್ದೇವ ಅಂತ ಈ ಮನ್ವಂತರದ ಅಧಿಪತಿ ಅವನ ತಮ್ಮನಾಗಿ ಮತ್ತೆ ಹುಟ್ಟು ಬರ್ತಾರೆ ಆಗಲೇ ಅವರಿಗೆ ಧರ್ಮರಾಜ ಪದವಿ ದೊರೆಯುವುದು ಯಮಧರ್ಮರಾಜರು ಅಂತಾಗಲೇ ಪ್ರಸಿದ್ಧರಾಗ್ತಾರೆ ಅಷ್ಟೇ ಅಲ್ಲ ಮತ್ತೆ ಈಗ ಹುಟ್ಟಿ ಯಮಧರ್ಮರಾಜರು ತಮ್ಮಿಂದ ತಾವೇ ಬಂದದ್ದಲ್ಲ ಬ್ರಹ್ಮದೇವರ ಎದೆಯ ಭಾಗದಿಂದ ವಕ್ಷಸ್ಥಳದಿಂದಾಗಿ ಅವತಾರ ಮಾಡಿ ಬರುತ್ತಾರೆ ಅದಕ್ಕೆ ಮಾಯ ಎಲ್ಲ ಕೂದಲಿರುವ ಪ್ರಾಣಿಯಾಗಿ ಇಟ್ಟು ಬರ್ತಾರೆ ಜಾಂಬವಾನ್ ಹೀಗೆ ಸಜಾಂಬವಾನ್ನ ದೈವತ ಕಾರ್ಯದರ್ಶಿನ ಪುರೈವ ಸೃಷ್ಟ ಮುಖತಸ್ವಯಂಭುವ ಬ್ರಹ್ಮೋದ್ಭವ ಸೋಮ ಉತಾಸ್ಯ ಸೂನೋ ಅತ್ರೈರ ಭೂತ್ ಸೊಂಗದೇವ ಜಾತಃ ಅವಾಗಲೇನೆ ಇದು ಈ ಹೊತ್ತಿಗಲ್ಲ ಜಾಂಬವ ಬಂದಿದ್ದು ಮತ್ತು ರಾಮಾಯಣದ ಕಾಲ ಅಲ್ಲ ತುಂಬಾ ಮುಂಚೆಯೇ ಅವತಾರ ಮಾಡಿರ್ತಾರೆ ಇದು ಯಾವಾಗ ಪರಿಚಯ ಆಗುತ್ತೆ ಅಂದರೆ ರಾಮಾಯಣದಲ್ಲೇನೆ ಯಾರ್ಯಾರು ಎಷ್ಟೆಷ್ಟು ಹಾರುತ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ ದಕ್ಷಿಣ ಸಮುದ್ರವನ್ನು ದಾಟಿ ಬರಬೇಕು ನೂರು ಯೋಜನೆ ಇದೆ ನೀವೆಷ್ಟು ಹಾರೀರಿ ದಾಸರ ಇರಂತಾರೆ ಹಾಗೆ ಯಾರ್ಯಾರು ಎಷ್ಟೆಷ್ಟು ಹಾರ್ತಾರೆ ಅಂತ ಕೇಳುವಾಗ ಎಲ್ಲ ಹೇಳ್ತಾ ಬರ್ತಾರೆ ಹೇಳ್ತಾ ಬಂದಾಗ ಜಾಂಬುವಂತ ಚೊರಾಗಂತ ನಾನೇನು ಇನ್ನೂರು ಯೋಜನೆ ಬೇಕಾದ್ರೆ ಹಾರಿ ಬರ್ತಿದ್ದೇಲ್ವಾ ಆದರೂ ವಯಸ್ಸಾಯಿತು ತುಂಬ ವಯಸ್ಸಾಗಿದೆ ಅದು ಹಳೆಯದೊಂದು ಪೆಟ್ಟು ಬಿದ್ದಿದೆ ಮಂಡಿಗೆ ಅಂತ ಜಾಂಬುವಂತ ಏನಾಯಿತು ಅಂತಹದ್ದೇನು ಪಟ್ಟಿ ಏನು ಬಿತ್ತು ಅದಕ್ಕೆ ಅಂತಾರೆ ಆ ಹಿಂದೆ ವಾಮನಾವತಾರ ಆಯಿತಲ್ಲ ವಾಮನಾವತಾರದಿಂದ ಭಗವಂತ ತ್ರಿವಿಕ್ರಮ ರೂಪವನ್ನು ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಿ ಬಲಿಚಕ್ರವರ್ತಿಯನ್ನು ಬಲಿ ಹಾಕಿದ ಬಲಿ ಹಾಕಬಹುದು ಅಂತ ಅಲ್ಲ ನಿಜವಾದ ಬಲಿಚಕ್ರವರ್ತಿಯನ್ನು ಆ ರೀತಿಯಲ್ಲಿ ಅವನಲ್ಲಿದ್ದ ಸಂಪತ್ತನ್ನೆಲ್ಲ ಕಿತ್ತಿ ಅವನು ಕೆಳಗಿಸಾಡಿದ್ದು ವಾಮನ ರೂಪದಿಂದ ಅದು ದೇವತೆಗಳಿಗೆಲ್ಲ ತುಂಬ ತೊಂದರೆ ಕೊಡ್ತಾಯಿತ್ತ ತ್ರಿವಿಕ್ರಮ ರೂಪದಿಂದ ಬಂದು ಅದನ್ನೆಲ್ಲ ನಿಲ್ಲಿಸಿದ ಅಂತ ಗೊತ್ತಾಯ್ತಲ್ಲ ತುಂಬ ಖುಷಿಯಾಗ ಹೋಯಿತು ಖುಷಿಯಾದಾಗ ಜಾಂಬುವಂತ ಹಾರಿದ್ನಂತು ಆಗಿನ್ನು ಎಳೆ ವಯಸ್ಸು ಹಾರಿ ಮೇಲುಪರ್ವತಕ್ಕೆ ಹದಿನಾರು ಪ್ರದಕ್ಷಿಣೆ ಹಾಕಿದ್ವಂತು ಮಹಾರ್ಭ ಒಂದ ಕರಡಿ ಒಂದಾವೃತ್ತಿ ಹಾರಿ ಗರ್ರನೇ ಹದಿನಾರು ಬಾರಿ ತಿರುಗಿ ಕೂತ್ನಂತು ಹಾರುವ ವೇಗದಲ್ಲಿ ಗಾಡಿಗಿಡೀಲಲ್ಲಿ ಇಲ್ಲಿ ತುಂಬ ವೇಗದಲ್ಲಿ ಹೋಗ್ತಾ ಇದ್ದರೆ ಮಂಡಿ ಬಡಿಯತ್ತಲ್ಲ ಇಲ್ಲ ಸಾಮಾನ್ಯ ಮನ ಹೊತ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಇಲ್ಲೆಲ್ಲ ನಮ್ಮ ಒಣಕೈಗೆ ಮಂಡಿಗೆ ಇಲ್ಲೆಲ್ಲ ಪಡೆಯೋದು ಸಹಜ ಹಾಗೆ ಮಂಡಿಗೆ ಏಟು ಬಿತ್ತು ಆ ಏಟು ಹಳೇ ಪಟ್ಟು ಈ ಕೆಲವು ಆಟಗೀಟ ಆಡ್ತಾ ಇದ್ದರು ಹುಡುಗಿರಿಗೆ ಮಾಡಿದವ್ರಿ ಬಿದ್ದಿದ್ದರೆ ವಯಸ್ಸಾದ ಮೇಲೆ ಅದು ನೋವು ನೆನಪಿಗೆ ಬರುತ್ತೆ ವಯಸ್ಸಾದ ಮೇಲೆ ಅದು ಫಲಕಾರಿಯಾಗುತ್ತೆ ಹಾಗೆ ನನಗೀಗ ನೋವಿದೆ ತೊಂಬತ್ತು ಯೋಜನೆ ಹಾದಿ ಬರ್ತೇನೆ ಬೇಕಾರೆ ಅದಕ್ಕಿಂತ ಹೆಚ್ಚು ಆಗುವಲ್ಲ ಅಂತ ಕಾರಣ ಬರ್ತಾರೆ ಅಂದರೆ ಜಾಂಬವಂತ ಯಾವ ಕಾಲದವ್ರು ಒಂದು ಗೊತ್ತಾಗುತ್ತೆ ಅದೇ ಜಾಂಬುವಂತ ದ್ವಾಪರದ ತನಕ ವಾಸ ಮಾಡಿರ್ತಾನೆ ಮತ್ತು ಕೃಷ್ಣಾವತಾರದ ಪರ್ಯಂತರವಾಗಿ ಅದಕ್ಕೆ ನಮ್ಮಲ್ಲಿ ಸಾಧಾರಣ ಯಾರು ಹಿರಿಯರು ಮಾತಾಡಿದರೆ ಕೇಳಿರಬಹುದು ತುಂಬ ಹಳಬರಾದ ಏ ಅವ್ನು ಬಿಡಪ್ಪ ಅವನ ಜಾಂಬುವಂತ ಅಂತ ತುಂಬ ಹಳಬ ಅಂತ ಹೇಳುವಾಗ ಜಾಂಬುವಂತ ಅಂತ ಹೇಳಿದ್ರೆ ಜಾಂಬುವಂತ ಅಂದರೆ ಅಷ್ಟು ಹಳಬ ಅಂಥ ವ್ಯಕ್ತಿ ಆ ಮಾರ್ಕಂಡೇಯನ್ನೋ ಜಾಂಬುವಂತನನ್ನೋ ಅದಕ್ಕೋಸ್ಕರವಾಗಿ ಬಳಕೆ ಮಾಡುತ್ತಾರೆ ತುಂಬ ಹಳು ಅಂತ ಹೇಳುವಾಗ ಆ ಕ್ರಮದಲ್ಲೇ ಇಲ್ಲೂ ಕೂಡ ಅತ್ಯಂತ ಪ್ರಾಚೀನ ಕಾಲದಲ್ಲೇ ಸ್ವಯಂಭುವ ದೇವತಾ ಕಾರ್ಯ ಆಗಬೇಕು ಅಂತಲೇ ಚತುರ್ಮುಖ ಬ್ರಹ್ಮದೇವರೇ ನೇರವಾಗಿ ಸೃಷ್ಟಿ ಮಾಡಿತ್ತು ಜಾಂಬುವಂತನನ್ನು ಇದಾದ ಮೇಲೆ ಬ್ರಹ್ಮೋದ್ಭವ ಸೋಮವು ತಸ್ಯ ಸೂನೋ ಪತ್ರೇರಬಹುದು ಚತುರ್ಮುಖ ಬ್ರಹ್ಮದೇವರಿಂದಲೇ ಬಂದಂತಹ ಚಂದ್ರ ಮತ್ತೆ ಬ್ರಹ್ಮದೇವನಿಂದಲೂ ಬಂದದ್ದಾಗಿತ್ತು ಆಮೇಲೆ ಹತ್ತು ಋಷಿಗಳ ಕಣ್ಣೀರಿನಿಂದ ಮತ್ತೆ ಅವತಾರ ಮಾಡಿದ್ದಾನೆ ಸೋಮರಲ್ಲಿ ಚಂದ್ರನಲ್ಲಿ ಬ್ರಹ್ಮದೇವರ ಆವೇಶ ಇದೆ ಕೂಡ ಹೀಗಾಗಿ ಅವತಾರ ಮಾಡಿದ್ದಲ್ಲದೆ ಈಗ ಸಹ ಅಂಗದ ಏವಜಾತ ಮತ್ತೆ ಅಂಗದನಾಗಿ ವಾಲಿ ಈಗ ಅವತಾರ ಮಾಡ್ತಾ ಈಗ ಅವತಾರ ಮಾಡಿದ್ದು ವಾಲಿಯ ಪುತ್ರನಾಗಿ ಬಂದಿದ್ದು ಈಗ ಅದು ತಾರಾದೇವಿಯಲ್ಲಿ ಅವತಾರ ಮಾಡಿತ್ತು ಒಮ್ಮೆ ಬ್ರಹ್ಮದೇವನಲ್ಲಿ इनमे हतोमे शचीदेविये तारा अवतारा वाली पत्निया वाली तारतारा बरताने अंगदनि अब बेरे यारो अल अ चंद्र अृहस्पति शची चक्र से भार्य वूअवतार बृहस्पति ब्रह्म सुतो पूर्व सहशा मनसोभ अलूकू ब्रह्मोद्भवस्थित सुभूत ಮರೀಚಜಸ್ಸೇವ ಶಚಿ ಪುಲೊಮ್ನಃ ಈ ಎಲ್ಲೆಲ್ಲಿ ಬಂದರು ಅನ್ನೋದರ ಪೂರ್ಣ ಪರೀಕ್ಷೆ ಮಾಡಿಕೊಡಿತಾರೆ ತಾರಾ ತಾರಾ ತಾರ ಅಂತ ಅಣ್ಣ ಕಪಿ ತಾರಾ ಅಂತ ತೆಂಗಿ ಕಪಿ ತಾರೆಯನ್ನ ವಾಲಿ ಮದುವೆ ಆ ತಾರೆಯ ಅಣ್ಣನ ಹೆಸರು ತಾರಾ ಅಂತ ಇದು ಪುಲ್ಲಿಂಗದ ತಾರಾ ಶಬ್ದ ತಾರಾ ತಾರವು ತಾರಾಹ ಅದೇನೇ ಸ್ತ್ರೀಲಿಂಗತ್ವ ಅಂದರೆ ತಾರಾ ತಾರೇ ತಾರಾಹ ಅದು ತಾರಾದೇವಿ ಶಚಿದೇವಿಯೇ ತಾರೆಯಾಗಿ ಅವತಾರ ಮಾಡಿಬಿಡ್ತಾರೆ ಶಚಿದೇವಿಯ ಮೇಲೆ ಮೊದಲಿಂದಲೂ ತುಂಬ ಪ್ರೀತಿ ಯಾರಿಗೆ ಬೃಹಸ್ಪತ್ಯಾಚಾರ್ಯರಿಗೆ ಶಚಿದೇವಿಗೆ ನಹುಶನಿಂದ ಆಪತ್ತು ಬಂದಿರುತ್ತೆ ಆಪತ್ತು ಬಂದಾಗ ಬೇರೆಲ್ಲರೂ ಕೇಳ್ಕೊಳ್ತಾರೆ ಕೇಳ್ಕೊಂಡಾಗ ಯಾರೂ ಅಷ್ಟು ಪ್ರೋತ್ಸಾಹ ಕೊಡೋಲ್ಲ ಆದರೆ ಬೃಹಸ್ಪತ್ಯಾಚಾರ್ಯರು ಅದಕ್ಕೆ ಕಟಿಬದ್ಧರಾಗಿ ನಿಂತಾರೆ ಏನಾರು ಮಾಡ್ತೇನಮ್ಮ ನೀನು ಹೆದರುಬೇಡ ನೀನು ಮಗಳಿದ್ದಂತೆ ನನ್ನ ತೆಂಗಿದ್ದಂತೆ ಅಂತ ಆಗಲೇ ನಿಂತು ಇಂದ್ರದೇವರನ್ನ ಕರೆಸಿ ಸ್ತೋತ್ರೋಪದೇಶವನ್ನು ಮಾಡಿ ಅವರು ಪಾರ್ವತಿದೇವಿಯವರನ್ನ ಕಂಡು ತಾ ಹೋಗಿ ಇಂದ್ರದೇವರನ್ನ ಕಂಡು ಬರಬೇಕು ಇದಕ್ಕೆ ಪರಿಹಾರ ಕಾಣಬೇಕು ಹಾಗೆ ನಿಂತು ಮಾಡಿಸುತ್ತಾರೆ ಹೀಗೆ ಮೊದಲಿಂದಲೂ ಆ ಪ್ರೀತಿಯನ್ನು ತೋರಿಸ್ತಾ ಇದ್ದವರಾದ್ರಿಂದಲೇ ಬೃಹಸ್ಪತ್ಯಾಚಾರ್ಯರು ಆ ತಾರೆಗೆ ಶಚಿದೇವಿಯ ಅವತಾರ ಅಣ್ಣನಾಗೇ ಬಂದುಬಿಡ್ತಾರೆ ಅವರವರ ಆ ವಾಸನೆಗೆ ತಕ್ಕಂತೆಯೇ ಅಲ್ಲಲ್ಲಿ ಅವತಾರ ವಿಶೇಷಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸ್ವಾಮಿ ಅವು ಎಲ್ಲೆಲ್ಲಿ ಬಂದರು ಬೃಹಸ್ಪತ್ಯಾಚಾರ್ಯರು ತೋರಿಸ್ತಾರೆ ಮೊದಲು ಬೃಹಸ್ಪತ್ಯಾಚಾರ್ಯರು ಬ್ರಹ್ಮಸುತ ಚತುರ್ಮುಖ ಬ್ರಹ್ಮದೇವರ ಮಕ್ಕಳಾಗಿ ಬರ್ತಾರೆ ಅದಾದ ಮೇಲೆ ಭೃಗು ಋಷಿಗಳ ಗೋತ್ರದಲ್ಲಿ ಅವತಾರ ಮಾಡಿ ಬರ್ತಾರೆ ಕುಚತ್ಯ ಮತ್ತು ಬೃಹಸ್ಪತಿ ಅಂತ ಭೃಗು ಋಷಿಗಳಲ್ಲಿ ಮತ್ತೆ ಅವತಾರ ಮಾಡಿ ಬರ್ತಾರೆ ಹೀಗೆ ಅಂಗಿರಸ ಇನ್ನು ಅಂಗಿರಸ ಅಂಗಿರಸ ಋಷಿಗಳು ಅಲ್ಲಿ ಅವತಾರ ಮಾಡಿ ಬರ್ತಾರೆ ಅವತಾರ ಮಾಡಿ ಬಂದು ಮರೀಚೆಜಸ್ಸೈವ ಶಚಿ ಮರೀಚಿಯ ಮಗನಾದಂತಹ ಪುಲೋಮನಲ್ಲಿ ಪುಲೋಮಜಾ ಜಾ ಇಂದ್ರಾಣಿ ಪುಲೋಮ ಅಂತ ಒಬ್ಬ ಆ ದಾನವನ ಮಗಳಾಗಿ ಶಚಿದೇವಿ ಅವತಾರ ಮಾಡಿರ್ತಾಳೆ ಶಚಿ ಅನ್ನೋ ರೂಪ ಮೊದಲು ಬಂದದ್ದು ಈ ದೇವತೆಗಳೊಂದರೆ ಲೆಕ್ಕಾಚಾರ ಹಾಕಿದ್ದು ಶಚಿದೇವಿ ಒಳ್ಳೆ ಚಲುವೆ ಅವಳನ್ನು ಇಂದ್ರ ದೇವರು ಕೊಟ್ಟು ಮದುವೆ ಮಾಡಿಸಿಬಿಟ್ರೆ ದಾನವರ ಮಗಳನ್ನು ತಗೊಂಡು ಬಂದು ಮದುವೆ ಒಬ್ಬ ದೇವತೆ ದೇವತೆಗಳ ಅರಸ ಇಂದ್ರ ಮದುವೆ ಮಾಡಿಬಿಟ್ರೆ ದೇವದಾನವರ ಯುದ್ಧ ನಿಂತು ಹೋಗುತ್ತೆ ಅಂತ ಮದುವೆ ಮಾಡಿಸಿದ್ರು ಮದುವೆ ಮಾಡಿಸಿದ್ದಕ್ಕೆ ಹೆಚ್ಚಾಯಿತು ಹಳೆಯ ಮಾವನಿಗೆ ಜಗಳ ಇನ್ನೂ ಹೆಚ್ಚಾಯಿತು ಕಮ್ಮಿ ಅದರಿಂದಾಗಿ ಹೆಚ್ಚಾಯಿತು ಆ ಪ್ರಯತ್ನ ಮಾಡಿದ್ದರಂತೆ ಆ ಪ್ರಯತ್ನ ಏನು ಕಾರ್ಯಕಾರಿ ಆಗಲಿಲ್ಲ ಇದು ಒಂದು ಕ್ರಮದಲ್ಲಿ ಮೊದಲು ಪುಲ್ವಾಮನಲ್ಲಿ ಅವತಾರ ಮಾಡಿದ್ದಾದರೆ ಸೇವ ಷ್ಯಾ ಸಹ ವಾನರೋಭೂತ್ ಸ್ವಯಂಭೂ ದೇವ ಗುರು ಬೃಹಸ್ಪತಿ ಅಭೂತ್ಸುಷೇಣಃ ವರುಣೋಶ್ಮಿಣ ವಿವಿದಶ್ಚ ವಿವಿಧ ಶಮೈಂದರೆ ಬೃಹಸ್ಪತ್ಯಾಚಾರ್ಯರಿಂದಲೇ ನೇರವಾಗಿ ತಾರಾ ಅನ್ನುವ ಕಪಿ ತಾರಾ ಅನ್ನುವ ಕಪಿಯಾಗಿ ಇಬ್ಬರು ಬರ್ತಾರೆ ಈ ತಾರಾ ತಾರಾ ಇಬ್ಬರು ಹಣ ಬೃಹಸ್ಪತ್ಯಾಚಾರ್ಯರ ಮಕ್ಕಳೇ ತಮ್ಮ ಮಗನಾಗಿ ತಾವೇ ಬರ್ತಾರೆ ಜೊತೆಯಲ್ಲಿ ಶಚಿದೇವಿಯನ್ನು ಕೂಡ ತಮ್ಮ ಮಗಳಾಗಿ ಪಡ್ಕೊಳ್ತಾರೆ ಒಂದು ರೂಪದಲ್ಲಿ ತೆಂಗಿ ಇನ್ನೊಂದು ರೂಪದಲ್ಲಿ ಮಗಳು ಅದೇ ರೀತಿಯಲ್ಲೇ ಪ್ರೀತಿ ತೋರಿಸ್ತಾ ಇರ್ತಾರೆ ದೇವತಾ ಗುರುಗಳು ಅದರಿಂದ ತಾವು ಮೂಲ ರೂಪದಲ್ಲಿ ತಾರೆಗೆ ತಂದೆಯಾಗ್ತಾರೆ ತಾರಾ ಅನ್ನುವ ಹೆಸರಿನಿಂದಾಗಿ ಅಣ್ಣನಾಗ್ತಾರೆ ಆ ಕ್ರಮದಲ್ಲಿ ಬಂದವರು ಇದಿಷ್ಟನ್ನು ತೋರಿಸ್ತಾ ಇನ್ನು ವರುಣದೇವರೇನಿದ್ದಾರಲ್ಲ ಅವರೇನೇ ಸುಷೇಣ ಅಂತ ಕಪಿ ಅಂತ ನಮ್ಮ ಕಪಿಯ ಕೆಲಸ ಎಲ್ಲ ಕಪಿಗಳಿಗೆ ವೈದ್ಯವನ್ನು ನಡೆಸೋದು ಅವರ ಆರೋಗ್ಯವನ್ನು ನೋಡಿಕೊಳ್ಳೋದು ಇಂಥ ಭಾರಿ ಕಪಿ ಅನೇಕ ರಹಸ್ಯಗಳನ್ನು ಬಂದಂತಹ ಕಪಿ ರಾಮಾಯಣದಲ್ಲಿ ಮುಂದೆ ಯುದ್ಧ ಪ್ರಕರಣದಲ್ಲಿ ತುಂಬ ನೋಡ್ತೇವೆ ಅಂತಹ ಸುಷೇಣ ಅದು ಬೇರೆ ಯಾರು ಅಲ್ಲ ವರುಣ ದೇವ ಅಶ್ವಿನೌಚ ಅಶ್ವಿನಿ ದೇವತೆಗಳಿಬ್ಬರು ಕೂಡ ಮೈಂದ ವಿವಿದ ಅಂತಾಗಿ ಅವತಾರ ಮಾಡುತ್ತಾರೆ ವಿವಿದ ಮೈಂದ ಮೈಂದ ದ್ವಿಧ ಅಂತ ಏನೇನೋ ಕೂಗ್ತಾರೆ ಅದು ತಪ್ಪು ಅದಕ್ಕೆ ಆಚಾರ್ಯರು ಸ್ವಲ್ಪ ಹೆಸರು ಹಿಂದೆ ಮುಂದೆ ಮಾಡಿದರು ವಿವಿಧ ಮೈನ್ ವಿವಿಧ ಅಂತಂದ್ರೆ ನಾನಾ ಪ್ರಕಾರ ಅಂತ ಅರ್ಥ ಬರುತ್ತೆ ದೊಡ್ಡ ಧಕಾರ ಉಚ್ಚಾರಣೆ ಮಾಡಿದರು ಇದು ವಿವಿಧ ಮಹಿಂದ ಮತ್ತು ವಿವಿಧ ವಿವಿ ವಿವಿಧ ಇದು ವಿವಿಧ ಚಿಕ್ಕದಕ ಈ ವಿವಿಧನನ್ನ ಮುಂದೆ ಬಲರಾಮದೇವರು ಬಲ್ತಾರೆ ಅಂದ್ರೆ ಕೃಷ್ಣಾವತಾರದ ತನಕ ಇರ್ತಾರೆ ಇವರಿಬ್ರು ಇವರಿಬ್ರು ಬಲಾತ್ಕಾರದಿಂದ ಹೋಗಿ ದೈತ್ಯಾವೇಶದಿಂದ ಅಮೃತ ಪಾನ ಮಾಡಿರ್ತಾರೆ ಅಶ್ವಿನಿ ದೇವತೆಗಳು ಬೇರೆ ಯಾರು ಅಲ್ಲ ಅವರು ಪಾನ ಮಾಡಿದ್ದರಿಂದ ಮಹಾಭಾರತ ಕಾಲದ ತನಕ ಬದುಕಿರ್ತಾರೆ ಅಸುರಾವೇಶದಿಂದಾಗಿ ಬಲರಾಮದೇವರನ್ನ ಹೀಯಾಳಿಸ್ತಾರೆ ಕಪಿಚೇಷ್ಟೆ ಮಾಡಿ ನಾನಾ ತರಹದ ಕುಚೇಷ್ಠಗಳನ್ನ ಮಾಡಿದಾಗ ಬಲರಾಮದೇವರು ಅವರನ್ನು ಬಡಲು ಸಂಹಾರ ಮಾಡ್ತಾರೆ ಅಲ್ಲಿ ತನಕ ಅವರನ್ನು ಕೊಲ್ಲಿಕಾಗಲು ಅಂದರೆ ಇವರು ಬರೀ ರಾಮಾಯಣ ಕಾಲ ಅಲ್ಲ ಮುಂದಿನ ಕಾಲ ತನಕ ಹೋಗ್ತಾರೆ ಮೈಂದ ವಿವಿಧ ರೂಪದಲ್ಲಿ ಭಾರತ ಕಾಲದಲ್ಲೂ ಇದ್ದಾರೆ ಭಾರತ ಕಾಲದಲ್ಲಿ ಮತ್ತೆ ಪ್ರತ್ಯೇಕ ಅವತಾರ ಆಗಿದೆ ಆ ರೂಪ ವಿಶೇಷ ಅದು ನಕುಲಾ ಸಹದೇವರಾಗಿ ಅವತಾರ ಮಾಡಿರ್ತಾರೆ ಅದು ಭಿನ್ನಾಂಶದಂದು ಅದರಂತೆ ಇನ್ನು ಯಮದೇವರ ಯಮಧರ್ಮರಾಜರ ರೂಪಗಳಂತೂ ಮೂರಿದ್ದಾವೆ ಒಟ್ಟಿಗೆ ಯಮಧರ್ಮರಾಜರೇ ಜಾಂಬುವಂತನಾಗಿ ಒಂದು ಕಡೆಯಲ್ಲಿ ಇದ್ದೇ ಇನ್ನೊಂದು ಕಡೆಯಲ್ಲಿ ಮಧುರಾಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಯುಧಿಷ್ಠಿರಾಗಿ ಧರ್ಮರಾಜರಾಗಿ ಮತ್ತೊಂದು ರೂಪ ಇದೆ ಒಟ್ಟೊಟ್ಟಿಗೆ ಪಂಡಿತ ಹಾಗೆ ಮಹರ್ಥರ ದೇವರದ್ದು ಜೈಗಿ ಶವ್ಯ ಅಂತ ಒಂದು ರೂಪ ಇದ್ದೇ ಇದೆ ಶುಕ ರೂಪ ಇದ್ದೇ ಇರುತ್ತೆ ಅಶ್ವತ್ಥಾಮ ರೂಪದಲ್ಲೂ ಮತ್ತೆ ಅವತಾರ ಮಾಡಿರ್ತಾರೆ ಇದನ್ನು ದೇವತಾ ವೈಭವ ಭಗವಂತ ಅವರಿಗೆ ಕೊಟ್ಟಂತಹ ವೈಭವದಿಂದ ನಾನಾ ರೂಪಗಳಲ್ಲಿ ನಾನಾಶ್ರಮಗಳಿಂದಾಗಿ ಭಗವಂತನನ್ನು ಒಟ್ಟೊಟ್ಟಿಗೆ ಸಂತೋಷಪಡಿಸ್ತಾರೆ ದೇವತರು ಅದಕ್ಕೆ ಈ ಅವತಾರದ ಪೂರ್ವಭಾವಿ ಚರಿತ್ರೆಯನ್ನೆಲ್ಲ ಹೇಳ್ತಾ ನೀಲೋಗ್ನಿರಾಸೀತ್ ಕಮಲೋದ್ಭವೋಕ್ತಃ ನೀಲ ಅನ್ವ ಕಪಿ ಅಗ್ನಿಯೇ ಅದು ಬೇರೆ ಯಾರೋ ಅಲ್ಲ ಅದು ಬೇರೆ ಇನ್ಯಾರೋ ಅಲ್ಲದೇನೆ ಜೊತೆಯಲ್ಲಿ ಚತುರ್ಮುಖ ಪರಮದೇವರಿಂದ ಅವತಾರ ಮಾಡಿತ್ತು ಅದರಂತೆ ಕಾಮ ಪುನಃ ಶ್ರೀರಮಣಾದ್ರಮಾಯ ಇನ್ನು ಕಾಮನ ಬಗ್ಗೆ ಮನ್ಮಥನ ಬಗ್ಗೆ ತಿಳಿದಬೇಕಾದದ್ದು ಬಹಳ ದೊಡ್ಡ ದಿನ ಕಾಮದೇವರು ಅವರದ್ದು ತುಂಬ ದೊಡ್ಡ ಭಾಗ್ಯ ಆ ಕಾಮ ಅಂತಕ್ಷಣ ಕೆಟ್ಟದ್ದನ್ನೇ ತಿಳಿಬಾರದು ಸತ್ಕಾಮನೆಗಳನ್ನು ಪ್ರಚೋದನೆ ಮಾಡುವವರು ಕಾಮದೇವತೆ ಅವರೇ ದುಷ್ಟಕಾಮನೆಗಳನ್ನು ಪ್ರಚೋದನೆ ಮಾಡಿದ್ದಾರೆ ಅವರಿಗೆ ಅದೊಂದು ವಿಚಿತ್ರವಾದಂತಹ ಗುಣ ಕೊಟ್ಟಿದ್ದಾರೆ ಪರಮಾತ್ಮ ಅವರಿಗೆ ಹೆಸರೇನು ಗೊತ್ತೇನು ಅಧರ್ಮದೇವತೆ ಅಂತ ಅವರಿಗೆ ಏನು ಅಧರ್ಮದೇವತೆ ಅಂದರೆ ತಪ್ಪು ತಿಳಿಬಾರದು ಆಚಾರ ತೋರಿಸಿಕೊಟ್ಟು ಅಪೂಜಿತ ಅಧರ್ಮದಾತಾರ ಯಾರು ಅವರನ್ನು ಸರಿಯಾಗಿ ಪೂಜೆ ಮಾಡೋಲ್ಲ ಅವರಿಗೆ ಅವರೇ ಆ ಧರ್ಮ ಪ್ರಚೋದನೆ ಮಾಡಿಬಿಡ್ತಾರೆ ದೈತ್ಯರು ಬೇಕಾಗಿಲ್ಲ ಮನೆಯಲ್ಲಿ ಈ ಎಲ್ಲ ಹಾಗೇ ಶನೈಶ್ಚರನನ್ನು ಸರಿಯಾಗಿ ಯಾರು ಪೂಜೆ ಮಾಡೋಲ್ಲ ವಿಷ್ಣು ಭಕ್ತಾಂತ ಚಿಂತನೆ ಮಾಡೋಲ್ಲ ಇವು ಶನೈಶ್ಚರನಿಗೆ ಶನಿಗ್ರಹಣ ಅಯ್ಯೋ ಶನಿಗ್ರಹ ಇದೆ ಶನಿ ಇದೆ ಶನಿ ಇದೆ ಇವರು ಅವನಿಗೆ ಪೂತಿಗೆ ಬಿದ್ದಿರ್ತಾರೆ ಇರ್ತಲ್ಲ ಹೋದ್ರೆ ನೀವು ಏನು ಶನಿ ಗುಡಿಗೆ ಹೋಗಿದ್ದೆ ಹೋಗಿದ್ದು ಎಳ್ಳೆಣ್ಣೆ ಸ್ಪೂರ್ತಿದ್ದೇ ಸ್ಪದಿದ್ದು ಶನೈಶ್ಚರ ಇತ್ತು ಹಾಗಲ್ಲ ನರಸಿಂಹದೇವರ ಮುಖ್ಯಪ್ರಾಣದೇವರ ಭಕ್ತ ಆತನನ್ನು ಸರಿಯಾಗಿ ಯಾರು ತಿಳಿಯೋಲ್ಲ ಸರಿಯಾಗಿ ಯಾರು ನವಗ್ರಹಾದಿಗಳ ಆರಾಧನೆ ಮಾಡೋಲ್ಲ ನವಗ್ರಹದ ಆರಾಧನೆ ಪ್ರಕೃತ್ಯ ಮಾಡಬೇಕು ವಾದ್ರಾಡು ಸ್ವಾಮಿಗಳು ಅವರು ಕಲಿಸ್ಕೊಟ್ಟು ಬೇರೆ ಬರ್ದೈತ್ರೆ ಅಷ್ಟೋತ್ರ ಮಾಡ್ತೀವಪ್ಪ ಪುಟ್ಟದಾಗಿ ಒಂದು ಐದಾರು ಎಲ್ಲ ಬಂದು ಹೋಗಿದೆ ಹೇಳ್ಕೊಟ್ಟಿದ್ದಾರೆ ಶನೇ ದಿನಮನೆ ಸುನೋ ಹ್ಯನೇಕ ಗುಣಸನ್ಮನೆ ಭಗವದ್ಭಕ್ತನನ್ನಾಗಿ ಮಾಡಿ ನನ್ನ ಅರಿಷ್ಟಂ ಹರವೇ ಅಭಿಷ್ಟಂ ಕುರು ಮಾರು ಸಂಕಟಂ ಸಂಕಟ ಮಾಡಬೇಡಪ್ಪ ನನಗೆ ಹಯ್ಯ ಭಕ್ತನನ್ನಾಗು ಮಾಡು ಅಭೀಷ್ಟಗಳನ್ನೆಲ್ಲ ತಂದು ಕೊಡು ದಿನಮಣೇಸೂನು ಸೂರ್ಯನ ಪುತ್ರನೀನು ಅಂತ ಹೀಗೆಲ್ಲ ತುಂಬ ಕೊಂಡಾಡಿದ್ದಾರೆ ವ್ಯಾಪ್ತಿಯ ಕಾಲದಲ್ಲಿ ಅವನ ಗೋಚಾರದ ಕಾಲದಲ್ಲಿ ಬಂದಾಗ ಶನಿದಶೆ ದಶಾಕ್ರಮ ಬೇರೆ ಇವೆಲ್ಲ ಜನ್ಮದಿಂದ ಬರೋದು ದಶಾಭಕ್ತಿ ಕ್ರಮ ಬೇರೆ ಗೋಚಾರದಲ್ಲಿ ಬರುವಂತಹ ಶನಿಗ್ರಹಣ ಕಾಲ ಬೇರೆ ಆ ಎರಡೂ ಕಾಲಗಳಲ್ಲೂ ಶನಿಶ್ಚರ ಪಾಪಪುಣ್ಯಗಳನ್ನು ಹೊರಹಾಕಿಸ್ತಾನೆ ಪುಣ್ಯವಂತರಾಗಿದ್ದರೆ ಪುಣ್ಯದ ಬಲ ಕೊಡ್ತಾನೆ ಇಲ್ಲ ಪಾಪಷ್ಟರಾಗಿದ್ದರೆ ಅದರ ಸೂಚನೆಯನ್ನು ಹೊರಗೆ ಆ ಗ್ರಹಕ್ಕೆ ಭಗವಂತ ಆ ರೀತಿಯಾದ ಪರಮಾನುಗ್ರಹ ಮಾಡಿದ್ದಾನೆ ಅಂತಹ ಮಹಾನುಭಾವರು ನಾವು ಅವರಿಗೆ ಪೂಜೆ ಮಾಡಲಿಲ್ಲ ಅಂತಾದರೆ ಅಧರ್ಮವನ್ನು ಪ್ರಚೋದನೆ ಮಾಡ್ತಾರೋ ಇವನ್ನೆಲ್ಲ ಅಧರ್ಮ ದೇವತೆಗಳೊಂದು ಕೂಗ್ತಾರೆ ಅಧರ್ಮ ದೇವತೆ ಅಂದರೆ ಅಧರ್ಮ ನಿಯಾಮಕನು ಅಂತ ಅರ್ಥ ಅಲ್ಲ ನಾವು ಪೂಜೆ ಮಾಡದೇ ಇದ್ರೆ ಅಧರ್ಮ ಕೊಟ್ಟು ಹೋಗ್ತಾರೆ ಅಂತ ಅರ್ಥ ಹಾಗೆ ಕಾಮದೇವರು ಅಂಥವ್ರೆ ಇಂದ್ರ ದೇವರ ಸಮಾನ ಕಕ್ಷೆಯಲ್ಲಿ ಬರುವವರು ಮಹಾನುಭಾವರು ಅವರ ಗುಣ ಎಷ್ಟು ದೊಡ್ಡದು ಅಂತಂದರೆ ಭಗವಂತನಲ್ಲಿ ಸಾಕ್ಷಾತ್ ರಮಾದೇವಿಯಲ್ಲಿ ಮನ್ಮಥ ಅನ್ನುವ ರೂಪದಿಂದ ಎಲ್ಲರನ್ನ ಮಥನ ಮಾಡಿಬಿಡ್ತಾರಲ್ಲ ಅದರಿಂದಾಗಿ ಮನ್ಮಥ ಅನ್ನುವ ರೂಪದಲ್ಲಿ ಅವತಾರ ಮಾಡ್ತಾರೆ ರತಿಪತಿಗಳಾಗಿ ಮನ್ಮಥ ಅನ್ನುವ ರೂಪದಿಂದ ಗಾರ್ಹಸ್ಥ್ಯದ ಪರಮಾತ್ಭುತ ಧರ್ಮವನ್ನು ನಡೆಸಿ ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ ಮದನ ಮನ್ಮಥ ಮಾರ ಅಂತ ಹೀಗಲ್ಲ ಅದರಂತೇ ಬ್ರಹ್ಮದೇವರಲ್ಲಿ ಅವತಾರ ಮಾಡಿ ಅತ್ಯುತ್ಕೃಷ್ಟವಾದ ಸರತ್ಕುಮಾರ ರೂಪದಲ್ಲಿ ಸನ್ಯಾಸದ ತುಟ್ಟ ತುದಿ ಸನ್ಯಾಸ ಧರ್ಮದ ತುಟ್ಟ ತುದಿಯನ್ನು ಸರತ್ಕುಮಾರ ಅಂತ ಭಗವತ್ ರೂಪ ಇದೆ ಅದನ್ನು ಉಪಾಸನೆ ಮಾಡುತ್ತಾ ತಾವೂ ಅದೇ ಹೆಸರಿನಲ್ಲಿ ಸನತ್ಕುಮಾರ ಅವರೇ ಸನತ್ಸುಜಾತಿಯವನ್ನು ಉಪದೇಶ ಮಾಡಿತ್ತು ಸನತ್ಕುಮಾರರು ಸನ್ಯಾಸ ಧರ್ಮ ಪ್ರಾಯ ರೀತಿಯಲ್ಲಿ ಯಾರೂ ನಡೆಸಲಿಕ್ಕಾಗೋಲ್ಲ ಅಂಥ ತಮಗಿಂತ ಅತ್ಯಂತ ಅವರರಾದ ಸರಕ ಸನಂದನ ಸನತ್ಸುಜಾತರ ಜೊತೆಯಲ್ಲಿ ನಿಂತು ಅವರನ್ನು ಪ್ರಚೋದನೆ ಮಾಡಿ ಅದ್ಭುತವಾದ ಧರ್ಮ ವ್ಯವಸ್ಥೆಯನ್ನು ನಡೆಸ್ತಾರೆ ಅದು ಸನ್ಯಾಸ ಧರ್ಮವನ್ನು ಅಲ್ಲಿ ಗಾರ್ಹಸ್ತ್ಯದ ಪರಾಕಾಷ್ಟ ಇಲ್ಲಿ ಸನ್ಯಾಸದ ತುಟ್ಟ ಅದರಂತೆ ಸುಬ್ರಹ್ಮಣ್ಯನಾಗಿ ಸ್ಕಂದನಾಗಿ ಮಹರುದ್ರ ದೇವರಲ್ಲಿ ಅವತಾರ ಮಾಡಿ ಅದ್ಭುತವಾದ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ದೇವಾಏ ವ ಗೃಹಸ್ಥಾ ದೇವಾಯೇವ ವನಸ್ತಾ ದೇವಾಯೇ ವಯತಯ ದೇವತೆಗಳೇನೇ ಸರಿಯಾಗಿ ಪರಿಪಾಲನೆ ಮಾಡುವವರು ಕಾಮನನ್ನು ಎದ್ದಾ ಚಿತ್ರಣ ಮಾಡಿದೆ ಅವರಂತಹ ಯತಿ ಇಲ್ಲ ಅವರಂತಹ ಬ್ರಹ್ಮಚಾರಿ ಇಲ್ಲ ಇಂತಹ ಮಹಾನುಭಾವರೇ ಈಗ ಪ್ರದ್ಯುಮ್ನ ರೂಪದಿಂದಾಗಿ ಕೃಷ್ಣಾವತಾರ ಕಾಲದಲ್ಲಿ ಅವತಾರ ಮಾಡಿ ಬರ್ತಾರೆ ಕೃಷ್ಣ ಮತ್ತು ರುಕ್ಮಿಣಿಯರಲ್ಲಿ ಅದ ಇದನ್ನೆಲ್ಲ ಒಟ್ಟಿಗೆ ತಗೊಂಡು ಯೋಜನೆ ಮಾಡುತ್ತಾರೆ ಆಗಲೇರೇ ಕಾಮಪ್ವನ ಶ್ರೀರಮಣ ದ್ರವಾಯಾಮ ಪ್ರದ್ಯುಮ್ನಾಮ ಭವದೇವ ಮೀಶಾ ಸ ಸ್ಕಂದ ತಾಮಪ ಬೇರೆ ಎಲ್ಲ ಹೇಳ್ಕೊಂಬಂದರೆ ರಾಮಾಯಣದಲ್ಲಿ ಏನಾಗಿದ್ದರು ಅವರು ರಾಮಾಯಣದಲ್ಲಿ ಯಾವ ಪ್ರಮುಖ ಪಾತ್ರ ಯಾವುದೂ ಅತ್ಯಂತ ಆಕರ್ಷಣೀಯ ಇರುವಂತಹ ಕೇಂದ್ರವಾದಂತಹ ಒಂದು ಪಾತ್ರ ಭರತನ ಪಾತ್ರ ಭರತ ಬೇರೆ ಯಾರೋ ಅಲ್ಲ ಸಾಕ್ಷಾತ್ತಾಗಿ ಮನುಮಥನೇ ಅಣ್ಣನಲ್ಲಿ ಆಪಾರ ಭಕ್ತಿಯನ್ನು ತೋರಿಸುವಂತೆ ಕಾರಣ ಏನು ಅಂತಂದರೆ ಭಗವಂತನ ಚಕ್ರ ಅವರೇ ಅಂದರೆ ಏನರ್ಥ ಭಗವಂತನ ದುರ್ಗಾದೇವಿ ಅವರು ದುರ್ಗಾದೇವಿಯು ಚಕ್ರ ಮನುಮಥನೂ ಚಕ್ರ ಏನು ಹಾಗಾದರೆ ಈ ತಿಮ್ಮಪ್ಪನ ವಿಗ್ರಹ ಏನಿದೆ ಉತ್ಸವ ವಿಗ್ರಹ ಅವ್ರು ಉತ್ಸವ ವಿಗ್ರಹ ಅದು ಲೋಹದ ಲೋಹ ತಾಮ್ರಮಯವಾದದ್ದು ಅಂದರೆ ಆ ವಿಗ್ರಹದಲ್ಲೇ ತಾಮ್ರಮಯವಾದ ಚಕ್ರವು ಅಲ್ಲಿದೆ ಕೈಯಲ್ಲಿ ಹೌದಾ ವಿಗ್ರಹನೇ ಒಂದು ಚಕ್ರ ರೂಪದಲ್ಲೂ ಇದೆ ಅದರ ಮೇಲೆ ಕಡೆ ಎಲ್ಲೋ ಬೆಳ್ಳಿ ಕವಚ ಹಾಕಿರ್ತಾರೆ ಅದರ ಮೇಲೆ ಬಂಗಾರದ ಕವಚ ಆಮೇಲೆ ರಕ್ತದ ಕವಚ ಹೀಗೆಲ್ಲ ಹಾಕಿರ್ತಾರೆ ಉತ್ಸವದ ಹೊತ್ತಿಗೆ ಇದು ಇಷ್ಟಿಷ್ಟು ಗಾಡಿ ಹಾಕೋಣಲ್ಲ ಅವೆಲ್ಲ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಹಾಕಿ ತಗೊಂಡು ಬರ್ತಾರೆ ಹಾಗೂ ಹಾಗೆ ಭಗವಂತರದ್ದೇ ಸ್ವರೂಪಭೂತವಾದ ಆಯುಧ ಇದೆ ಅಂದರೆ ಸುದರ್ಶನ ಅಂದರೆ ತಾನೇ ಬೇರೆ ಅನ್ನೋದು ತನ್ನ ಅವಯವಗಳಿಗೆ ತನ್ನ ಆಯುಧಗಳಿಗೆ ತನ್ನ ಕ್ರಿಯಾಕೆ ತನ್ನ ಗುಣಗಳಿಗೆ ಯಾವ ಭೇದಿಯಲ್ಲಿ ನೇಹನಾಸ್ತಿ ಕಿಂಚನ ಹಾಗಿದ್ದ ನಮ್ಮ ಸ್ವಾಮಿ ಅದರ ಮೇಲೆ ರಮಣಾದೇವಿ ತಾವು ಚಕ್ರ ರೂಪದಿಂದಾಗಿ ಆಲಂಧನೆ ಮಾಡಿಕೊಂಡಿದ್ದಾರೆ ಎಸ್ ಕರಾಲೋಲಂ ಚಕ್ರಂ ಕಾಲಹ ಪರಸ್ಯ ಹಿ ಕರಾಲೋಲಂ ಅದು ಕಾಲ ದುರ್ಗಾದೇವಿಯೇ ಚಕ್ರರೂಪದಿಂದ ಇದ್ದಾರೆ ಅದರ ಮೇಲೆ ಮತ್ತೊಂದು ಹೊದಿಕೆ ಆಗಬೇಕಲ್ಲ ಆ ಹೊದಿಕೆಯ ರೂಪದಿಂದ ಯಾರಿದ್ದಾರೆ ಮನ್ಮಥ ಅಲ್ಲಿರೋದು ಅದಕ್ಕೆ ಸಚಕ್ರತಾಂ ಆಪ ಸಚಕ್ರತಾಂಚ ಸಚಕ್ರತಂಚ ಪೂರ್ವ ಹರೇಶ್ಚಕ್ರಮ ಬುದ್ಧಿ ದುರ್ಗಾ ತಮಸ್ತಿ ಶ್ರೀ ಇತಿ ಯಾಂ ವದಂತಿ ಸತ್ವಾತ್ಮಿಕಾ ಭೂರ್ನಾಮಿಕಾ ಪದ್ಮ ಭೂಧರೇ ಆ ವಿಧದ ಪ್ರಸಂಗ ಅದಕ್ಕೆ ಬೇರೆ ಬೇರೆದ್ದು ನಿರ್ಣಯ ಕೊಟ್ಟರು ಆಚಾರ್ಯರು ಅದೇ ಹೊತ್ತಿಗೆಯೇ ತಮೋಗುಣ ನಿಯಾಮಗಳಾದ ದುರ್ಗಾದೇವಿ ಚಕ್ರವಾಗಿ ಕೂತಿರ್ತಾಳೆ ಅದರಂತೆಯೇ ಸಪ್ತನಿಯಾಮಕಳಾದಂತಹ ರಮಾದೇವಿ ಏನಿದ್ದಾಳಲ್ಲ ಅದು ಶ್ರೀರೂಪ ಆ ರೂಪದಿಂದ ಶಂಖವಾಗಿರ್ತಾಳೆ ಅದಕ್ಕೆ ಬಳ್ಳಗೆ ಕಾಣುತ್ತೆ ಶಂಖ ಬಳ್ಳರೇ ಕಾಂತಿ ತುಂಬ ಶುಭ್ರವಾದ ಕಾಂತಿ ಅದಕ್ಕೆ ತಿಳಿಯಾಗಿ ಕೆಂಪು ಬಣ್ಣ ಅಲ್ಲಲ್ಲ ಒಳಭಾಗದಲ್ಲಿ ಮಾತ್ರ ಇರುತ್ತೆ ಅಂತಹ ಬಲುಮುರಿಯ ಶಂಖ ಕೈಯಲ್ಲಿ ಹಿಡಿದಿದ್ದಾನೆಸ ನೀವು ಅದನ್ನು ಎಲ್ಲಿ ನೋಡಬಹುದು ಈ ದೊಡ್ಡ ದೊಡ್ಡ ಬೇರು ಅಂತಾದರೂ ಉಳಿದ ಕೇಶವನ ವಿಗ್ರಹ ಅಥವಾ ಇವತ್ತು ಆರಾಧ್ಯ ಭಾರ್ವತೀರ್ಥರು ಅವರ ಜಾಗ ಮನು ಅಲ್ಲಿರುವಂತಹ ಚನ್ನಕೇಶವನ ವಿಗ್ರಹ ಏನಿದೆ ಬಲಮುರುಗಿ ಶಂಖವನ್ನು ಕೈಯಲ್ಲಿ ಹಿಡಿದಿನ ಸ್ಪಷ್ಟ ಕಾಣುತ್ತೆ ಆ ವಿಗ್ರಹದಲ್ಲಿ ಭಗವಂತ ಹೇಗೆ ಶಂಖ ಅದಕ್ಕೆ ನೀವು ಬಣ್ಣ ನಾವು ಊಹೆ ಮಾಡ್ಕೋಬೇಕು ನಾವು ಬೇರೆ ಕಡೆ ಬಣ್ಣ ನೋಡಿದ್ದೇವಲ್ಲ ಕಾಂಟ್ರಸ್ಟನ್ನು ಅಲ್ಲಿ ಹಾಕೊಂಡ್ರಿ ಅಷ್ಟೆ ಆ ಬೆಳ್ಳನೇ ಶಂಖವನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಾನೆ ಸ್ವಾಮಿ ಅದು ಯಾರನ್ನೋ ಹಿಡ್ಕೊಂಡಿದ್ದಲ್ಲ ಹಾಗೆ ಬೇಡದೇನೋ ಪದಾರ್ಥ ಮುಟ್ಟೋದ ಸ್ವಾಯಿ ಅದು ಹಿಡಿದಿದ್ದಾನೆ ಅಂದರೆ ಅದು ಅದು ಭೂರೂಪ ಅದನ್ನು ತೋರಿಸಿಕೊಡ್ತಾರೆ ಅದರಂತೇನೆ ಅಲ್ಲ ಅದು ಸತ್ವಗುಣಾತ್ಮಕವಾದ ಶ್ರೀರೂಪ ಅದರಂತೆ ಪದ್ಮ ಕೈಯಲ್ಲಿ ಕೆಂಪು ಹಿಡಿದಿದ್ದಾನ ದಳದ ಕಮಲವನ್ನು ಆ ಕಮಲ ಕೆಂಪಾಗಿದೆ ಅದು ಭೂರೂಪ ರಜೋಗುಣ ನಿಯಾಮಕಳಾದಂತಹ ಭೂರೂಪ ಸತ್ವಗುಣ ರಜೋಗುಣ ತಮೋಗುಣಗಳಿಗೆ ನಿಯಾಮಗಳಾದ ಶ್ರೀ ಭೂ ದುರ್ಗೆಯರನ್ನು ಹೀಗೆ ದಾನ ಮಾಡಿಕೊಂಡಿದ್ದಾನೆ ಕೈಯಲ್ಲಿರುವ ಗದೇ ವವಮಾನ ಹೀಗೆ ಖಡ್ಗಾಮಂತಾದ ಎಲ್ಲ ಒಬ್ಬೊಬ್ಬ ದೇವತೆಗಳು ಪರಮಾತ್ಮರ ಸೇವೆ ಮಾಡಲಿಕ್ಕೆ ಅವನಿಗೆ ನಾವು ನಮ್ದೊಂದು ದೇವರ ಸೇವೆಯಲ್ಲಿ ಎಂತ ಒಂದು ಕವಚ ಮಾಡಿಸಿಕೊಟ್ಟಂತೆ ಅವರೇ ಒಂದೊಂದು ರೂಪದಲ್ಲಿ ಅಲ್ಲೂ ಭಗವಂತನ ನಿತ್ಯ ನಿರಂತರ ಸೇವೆ ಮಾಡುತ್ತಿರ್ತಾರೆ ಇದು ದೇವತೆಗಳ ಭಾಗ್ಯ ಹಾಗಾದರೆ ಗದೆ ಯಾರು ಗದಾ ವಾಯುಹು ಬಲ ಸಂವಿಧಾತ್ಮ ಶಾರಂಗಶ್ಚ ವಿದ್ಯೇ ತೆರಮೈವ ಇನ್ನು ಗದಾ ಸಾಕ್ಷಾತ್ತಾಗಿ ಮುಖ್ಯಪ್ರಾಣದೇವರೇ ಯಸ್ಯ ಗದಾ ಪವಮಾನ ಸಂನ್ಯೋ ವ್ಯಾಸೋ ಭಗವತ್ ಸದಾ ಪವಮಾನ ಗದಾ ಅಂದರೆ ಬೇರೆ ಅಲ್ಲ ಅದು ಮುಖ್ಯಪ್ರಾಣದೇವರೇ ಅದರಂತೆ ಬಲ ಸಂವಿಧಾತ್ಮ ಇನ್ನು ಷಾಂಗಶ್ಚ ವಿದ್ಯಾ ವಿದ್ಯಾನಾಮಕರಾದಂತಹ ತತ್ವನ್ಯಾಸ ಮಾಡುವವರಿಗೆ ಗೊತ್ತಿರುತ್ತೆ ಇಲ್ಲಿ ಹನ್ನೆರಡು ರೂಪಗಳನ್ನು ಧಾರಣೆ ಮಾಡ್ತೀವಿ ನಾವು ಆ ಹನ್ನೆರಡು ರೂಪಗಳಲ್ಲಿ ವಿದ್ಯಾ ಅಂತ ಒಂದು ರೂಪ ಅಲ್ಲಿ ಶಕ್ತಿ ಪ್ರತಿಷ್ಠಾಚ ಸ್ಫೂರ್ತಿ ಪ್ರಕೃತಿರೇವಚ ಇವೆಲ್ಲ ರೂಪಗಳನ್ನು ಹೇಳ್ತಾ ವಿದ್ಯಾ ಕಾಂತನ್ ಮಾಯಾ ಜಯ ಇವೆಲ್ಲ ಹೇಳ್ತಾ ಅದರಲ್ಲಿ ವಿದ್ಯಾ ಅನ್ನುವ ರೂಪ ಏನಿದೆಯಲ್ಲ ಆ ರೂಪ ಸಾಕ್ಷಾತ್ತಾಗಿ ರಮಾರೂಪ ಆ ರೂಪದಿಂದಲೇ ವಿದ್ಯೆ ಅಂತ ಅವಳು ಶಾರ್ಮರ ಸನಸ್ಸಾಗಿದ್ದಾಳೆ ಪರಮಾತ್ಮನ ಕೈಯಲ್ಲಿ ಖಡ್ಗವೂ ಕೂಡ ಸಾಕ್ಷಾತ್ತಾಗಿ ದುರ್ಗಾದೇವಿಯನೇ ಚರ್ಮನಾಮನಿಯೇ ಪಶ್ಚಾತ್ಮಕೋ ಮಾರುತಯೋಗ ಬಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೂಪರಾದಂತಹ ಮುಖ್ಯಪ್ರಾಣದೇವರೇ ಪರಮಾತ್ಮರಿಗೆ ಐದು ಬಾಣಗಳಾಗಿದ್ದಾರೆ ನಾವು ದೇವರನ್ನು ಅಭಿಷೇಕ ಮಾಡಿ ವರೆಸೆ ಇಡ್ತೇವಲ್ಲ ಇಟ್ಟಾಗ ಆಯುಧ ಪೂಜೆ ಮಾಡಿ ಆಯುಧಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಎಲ್ಲರ ಮನೆಯಲ್ಲಿ ಗೃಹಸ್ಥರ ಮನೆಯಲ್ಲಿ ನಿಂತು ಹೋಗಿರೋದು ಕಡೆಗೆ ಸ್ವಾಮಿಗಳು ಈಗ ಅಲ್ಲೂ ನಿಂತು ಹೋಗಿವೆ ಈಗ ಅಲ್ಲಿ ಎಲ್ಲ ಏನು ಪರಿಚಯ ಇದು ಇಲ್ಲ ಪದ್ಯಮಾಲಾದಲ್ಲಿ ಟೀಕಾಕೃತ್ಪಾದರು ಹ್ಯಾಗ್ಯಾಗ್ ಮಾಡಬೇಕು ಅಂತ ವಿವರಣೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ಮಾತ್ರ ನೋಡಬಹುದು ಕಡೆ ಪಕ್ಷ ಅದೊಂದು ಹೇಳಬಹುದಷ್ಟೇ ಇದನ್ನೆಲ್ಲ ಆಯುಧಗಳನ್ನು ಮಾಡಿಸಿ ಭಾತ್ರಿಗೆ ಬಂಗಾರದ ಬಿಲ್ಲು ಶಾಂಗಪಾಣಿಯ ದೇವಸ್ಥಾನಕ್ಕೆ ಹೋದರೆ ಒಂದೊಂದು ಕೂ ಒಂದೊಂದು ಮಂತ್ರ ಇದೆ ವೇದ ಮಂತ್ರಗಳನ್ನು ಹೇಳಿ ಹೇಳಿ ಉತ್ಸವ ಮೂರ್ತಿಗೆ ತೊಡಸ್ತಾರೆ ಆ ಕ್ರಮದಲ್ಲಿ ಯಾಕೆ ಅಧಿಕ ಒಂದೊಂದು ಕಾಲದಲ್ಲಿ ಅದನ್ನು ತೆಗೆದು ಪೂಜಾ ಅಂತ ಆಗುತ್ತೆ ಮುಖ್ಯ ಆಯುಧ ಪೂಜಾ ಅಂದರೆ ಭಗವಂತನಾಯು ಧಂಜಪೂಜಾ ದುರ್ಗಾದಿ ರೂಪದಂದಿರುವಂತಹ ಮುಖ್ಯ ಮೂಲ ರೂಪ ಭಗವಂತ ಆಮೇಲೆ ಲಕ್ಷ್ಮೀ ದೇವಿಯರು ಅದಾದಮೇಲೆ ಮುಖ್ಯ ಪ್ರಾಣಾದಿ ದೇವತೆಗಳೇನಿದ್ದಾರೆ ಅವರಿಗೆ ಪೂಜೆ ಮಾಡುವುದೇ ದೇವ್ ಆಯುಧ ಪೂಜಾ ಅಂತ ನಾಳೆ ಏನು ಕತ್ತಿ ಕೈಯಲ್ಲಿ ಹಿಡ್ಕೊಂಡು ಹೋದರೆ ಮನೆಯಲ್ಲಿ ಚಾಕುನೇ ಇಲ್ಲ ಅಂತಂದ ಕೆಲಸ ಏನು ಮಾಡಿಕ್ಕೆ ಬರುತ್ತೆ ಎಷ್ಟು ಅನುಕೂಲ ಆಗಿದೆಯಲ್ಲ ನಿಂತು ಭಗವಂತ ದುರ್ಗಾದೇವಿಯರು ನಮಗಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರಕೃತಿಯಿಂದ ತಾವೇ ನಿರ್ಮಾಣ ಮಾಡಿದ ಹಣ್ಣು ಹಂಪಲು ಮುಂತಾದವುಗಳನ್ನು ಕತ್ತರಿಸಲಿಕ್ಕೆ ಸುಂದರವಾದ ಆಕಾರಗಳನ್ನು ತಗೊಂಡು ತಿನ್ನಲಿಕ್ಕೆ ಮಾಡಲಿಕ್ಕೆಲ್ಲ ಅನುಕೂಲ ಆಯ್ತಲ್ಲ ಅನುಕೂಲ ಮಾಡಿದರೆ ಒಳಗಿರುವಂಥ ರಮಾನಾರಾಯಣರನ್ನು ಮರೆತು ಬಿಟ್ಟರೆ ಅದಕ್ಕೆ ಅವರಿಗೆ ವರ್ಷದಲ್ಲಿ ಒಮ್ಮೆನಾರು ಪೂಜೆ ಮಾಡಿರಪ್ಪ ಪ್ರತಿನಿತ್ಯ ಅಂದರೆ ಬಿಟ್ಟೇ ಬಿಡ್ತಾರೆ ಒಮ್ಮೆ ಮಾಡಿ ಅಂತಂದರೆ ಓ ಪರವಾಗಿಲ್ಲ ಅವತ್ತಾರ ಮಾಡ್ತೀವಿ ಮಾಡ್ತಾರೆ ಕಡೆ ಅದಕ್ಕೆ ಒಮ್ಮೆ ಕೊಟ್ಟಿದ್ದಾರೆ ವಾಸ್ತವಿಕವಾಗಿ ಪ್ರತಿನಿತ್ಯ ಪೂಜೆ ನಡೀಬೇಕದು ಆ ಕ್ರಮದಲ್ಲಿ ತೋರಿಸಿಕೊಳ್ಳೋಣ ಇನ್ನು ಅದರಂತೆಯೇ ಮುಂದೆ ತೋರಿಸ್ತಾರೆ ದುರ್ಗಾತ್ಮಿಕ ಸಹ ಚರ್ಮರಾಮಿ ಎಡಗೈಯಲ್ಲಿ ಚರ್ಮ ಹಿಡಿದಿರ್ತಾನೆ ಪರಮಾತ್ಮ ಅಂದರೆ ಏನು ಘುರಾಣಿ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಆ ಹಲಿಗೆಯನ್ನು ಚರ್ಮ ಅಂತ ಕೊಡ್ತಾರೆ ಅದು ದುರ್ಗಾದೇವಿಯರೇ ಸಾಕ್ಷಾತ್ ಆಗಿರುತ್ತೆ ಏಂಸ್ಥಿತೇಶ್ವೇವ ಪುರಾತನೇಶು ವರದ್ರಥಂಗ ತೋಮವಾಪ ಕಾಮಹ ಹೀಗೆ ಸಹಜವಾಗಿಯೇ ಇವರಿಗೆ ಸ್ವಭಾವ ಕೊಟ್ಟಾಗ ಮತ್ತೆ ತಪಸ್ಸು ಮಾಡಿ ವರ ವಿಶೇಷವನ್ನು ಪಡ್ಕೊಳ್ತಾರೆ ಕಾಮದೇವರು ಅದಕ್ಕೆ ಅವರಿಗೆ ಚಕ್ರದಲ್ಲಿ ನೀನು ಹೋಗುವ ನೀನೊಂದು ಲೇಯರ್ ಆಗಿ ಮೇಲೆ ಹಕ್ಕೋ ಹೋಗುವ ಹೀಗೆ ಭಗವಂತ ಅವಕಾಶ ಕೊಡ್ತಾರೆ ಅವರೇನೇ ಆ ಕಾಲದಲ್ಲಿ ಕೃಷ್ಣಾವತಾರದಲ್ಲಿ ಪ್ರದ್ಯುಂದನಾದರೆ ರಾಮಾವತಾರದಲ್ಲಿ ಭರತನಾಗಿ ಅಣ್ಣನ ಅಪಾರ ಸೇವೆಯನ್ನು ಮಾಡುವ ಅಷ್ಟೇ ಅಲ್ಲ ಪ್ರತ್ಯುಮ್ನ ಅನ್ನು ಭಗವಂತನ ರೂಪದ ಆವೇಶಕ್ಕೆ ಒಳಗಾಗುವಂತಹ ದೊಡ್ಡ ಸಾಧಕರಾಗಿ ಕೈಕೇಯಿ ಪುತ್ರನನ್ನಾಗಿ ಅವತಾರ ಮಾಡ್ತಾರೆ ಪಂಡಿತಾಚಾರ್ಯ ಏನೆಂದಿದ್ದಾರೆ ಕೈಕೇಯಾಂಬರಥೋ ಜಗ್ನೇ ಸದಾಶುಭ ರಥೋ ನೃಪ ಸದಾಶುಭದಲ್ಲೇ ರಥನಾದಂತಹ ವ್ಯಕ್ತಿ ಅಂತ ದೊಡ್ಡ ಭಾಗ್ಯ ಒಂದು ಅವತಾರ ಮಾಡಿದ ಭಾಗ್ಯ ಬೇರೆಯವರಿಗಿಲ್ಲ ಅದು ಮನ್ಮಥನಿಗೆ ಮಾತ್ರ ಕಾಮದೇವರಿಗೆ ಮಾತ್ರ ಭಾಗ್ಯ ಪ್ರತಿನಿತ್ಯ ಅವರು ಮಾಡಬೇಕು ಅವರು ಪೂಜಾವನ್ನು ನಡೆಸಿದರೆ ಸುಬ್ರಹ್ಮಣ್ಯನ ಪೂಜೆ ಮಾಡಲೇ ಇಲ್ಲ ಅಂದ್ರೆ ಮನೇಲಿ ಏನಾಗುತ್ತೆ ಸರ್ಪದೋಷ ಅಂತಾರೆ ಅಷ್ಟೇ ಎಲ್ಲ ದೋಷ ಬಂದು ಪಡ್ಕೊಳ್ಳುತ್ತೆ ನಮ್ಮಲ್ಲೆಲ್ಲ ನಿಂತು ಹೋಗಿಬಿಟ್ಟಿದೆ ಯಾವ ಜ್ಯೋತಿಷ್ಯರು ಹೇಳಿದ್ರೆ ಅಲ್ಲಿ ಹೋಗುವ ಸರ್ಪ ಪ್ರತಿಷ್ಠೆ ಮಾಡಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಿಡ್ತಾರೆ ಅಷ್ಟೇ ಪ್ರತಿನಿತ್ಯ ಮನೆಯಲ್ಲಿ ಇವರು ಆರಾಧನೆ ಆಗಬೇಕು ಇಂದ್ರಕಾಮರ ಆರಾಧನೆಯನ್ನು ಬಿಟ್ಟಿವೆ ಮನಸ್ಸಿನಲ್ಲಿ ಏನೋ ಒಂದು ಶುರುವಾಗ್ತವೆ ಇಬ್ಬರು ಮನೋನಿಯಾಮಕರು ತತ್ವನ್ಯಾಸ ಮಾಡುವವರಿಗೆ ಗೊತ್ತು ಎಡತೊಡೆಯನ್ನು ಬಿಟ್ಟದಾಗ ಇಂದ್ರಕಾಮಾಭ್ಯಾಮ ನಮಃ ಅಂತೆ ಅವರ ಆಕ್ರಮದಲ್ಲಿ ನಿಂತು ನಮ್ಮನ್ನೆಲ್ಲ ಪ್ರೇರಣೆ ಮಾಡುವಂತಹ ದೇವತೋತ್ತಮರು ಅವರ ಪರಿಚಯ ಮಾಡಿಸುವುದೇ ತಾವೇವಜಾತೋ ಭರತಶ್ಚನಾ ಶತ್ರುಘ್ನ ಇತ್ಯೇವಚರಾಮತೋನು ಅವರ ಮಗನೇ ಅನಿರುದ್ಧ ಮೂಲ ರೂಪದಲ್ಲಿ ಮೂಲ ಮಗನೇ ಪ್ರದ್ಯುಮ್ನ ಬೇರೆ ಅಲ್ಲ ಇವರೇನೆ ಯಾರು ಮನ್ಮಥನೇ ಆ ಮನ್ಮಥನನ್ನೇ ಪ್ರದ್ಯುಮ್ನ ಅಂತ ನಿಂತಾನೆ ಮಗನೇ ಅನಿರುದ್ಧ ಕಷ್ಟಾವತಾರದಲ್ಲಿ ಅದೇ ಹೆಸರಿದೆ ಪ್ರತ್ಯುಮ್ನ ಅನಿರುದ್ಧ ಅಂತಾನೆ ತಂದೆ ಮಕ್ಕಳೇ ಆಗೇತಾನೆ ರಾಮ ರಾಮಾವತಾರದಲ್ಲಿ ಮಾತ್ರ ಅಣ್ಣ ತಮ್ಮಂದರಾಗ್ತಾರೆ ಆ ಪೃದನ ತಮ್ಮನೆ ಅಂದರೆ ಭರತನ ತಮ್ಮನೆ ಶತ್ರುಘ್ನೇ ಅನಿರುದ್ಧ ನಾಮಂಗ ದೇವತೆ ಅನಿರುದ್ಧನೇ ಇಲ್ಲಿ ಶತ್ರುಘ್ನಾಗಿ ಅವತಾರ ಮಾಡೋರು ಅದಕ್ಕೆ ಅವರಿಬ್ಬರೂ ಜೋಡಿ ಯಾವಾಗಲೂ ಒಟ್ಟೊಟ್ಟಿಗೆ ಇರ್ತಾ ಇರ್ತಾನೆ ಕಾರಣದಿಂದಲೇ ಹೀಗೆ ಅಕ್ರಮದಲ್ಲಿ ತೋರಿಸ್ತಾ ತಾವೇ ಇವಜಾತು ಭರತಶ್ಚ ನಾಮನ ತೋರಿಸಿದ್ದಾದ್ರೆ ಪೂರ್ವ ಸುಮಿತ್ರಾ ತನಯಶ್ಚೇಷ ಸಲಕ್ಷ್ಮಣೋ ನಾಮರಘೂತ ಮಾದನು ಯಾರು ಮತ್ತೆ ತಪ್ಪು ತಿಳ್ಕೊಂಡು ಬಿಡೋಣ ರಾಮತಃ ಅನು ರಾಮದೇವರಾದ ಮೇಲೆ ಭರತ ಶತ್ರುಘ್ನರು ಅವತಾರ ಮಾಡಿದ್ರು ಅಂತ ಹೇಳಿದ್ರು ದೇವತೆಗಳ ಲೆಕ್ಕಾಚಾರ ಹೇಳ್ತಾ ಮನ್ಮಥ ಆಮೇಲೆ ಅನಿರುದ್ಧ ಅವತಾರ ಮಾಡಿದ್ರು ರಾಮದೇವರ ಅನು ಅನುಸರಿಸಿ ಇಲ್ಲೊಂದು ವಿವಾದ ಇದೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ರಾಮ ಭರತ ಲಕ್ಷ್ಮಣ ಲಕ್ಷ್ಮಣ ಶತ್ರುಘ್ನರು ಅವಳಿ ಜವಳಿ ಅಂತ ಕೆಲವರಿಗೆ ಭ್ರಾಂತಿ ಇದೆ ಅವಳಿ ಜವಳಿ ಅಲ್ಲ ಅವರಿಬ್ಬರೂ ಕೂಡ ಅವರಿಬ್ಬರು ಸುಮಿತ್ರಾದೇವಿಯ ಮಕ್ಕಳಷ್ಟೇ ಆದರೂ ಅವಳಿ ಜವಳಿ ಅಲ್ಲ ಅಲ್ಲಿ ಬೇಕಾಶಿ ಚರಿತ್ರೆಯನ್ನು ನೋಡಿದಾಗೂ ನಾವು ತಿಳ್ಕೊಳ್ಳಬಹುದು ವಾದ್ರಾಡ್ ಸ್ವಾಮಿಗಳವರ ಟಿಪ್ಪಣಿಯಿಂದ ಇವತ್ತು ಮುದ್ರಣ ಆಗುವಂತಹ ಪ್ರಸಂಗದಲ್ಲಿ ಇದೊಂದು ತಪ್ಪು ಬೆನಕೆಯಾಗಿದೆ ಯಾರೋ ಬೇಡದೆ ಇರುವವರು ಅದರಲ್ಲಿ ಕೈ ಆಡಿಸಿದ್ದಾರೆ ಸ್ಪಷ್ಟ ಗೊತ್ತಾಗುತ್ತೆ ವಾದ್ರಾಡ್ ಸ್ವಾಮಿಗಳಂತಹ ಮಹಾನುಭಾವವು ಅವರು ಭಾವಿ ಸಮೀರರು ಈ ಕೆಲಸ ಮಾಡಲಾರು ಮಹಾನಾಟಕವನ್ನೇ ಇದಕ್ಕೆ ಉಪೋದ್ಬಲಕ್ಕೆ ಪ್ರಮಾಣ ಕೊಟ್ಟಂತೆ ಕಾಣುತ್ತೆ ಭಾವಪ್ರಕಾಶಕ್ಕೆ ನೋಡಿದರೆ ತುಂಬ ಕೆಟ್ಟ ಸಂಗತಿಯನ್ನು ನೋಡಬಹುದು ನಾವು ರಾಮದೇವರಾದ ಮೇಲೆ ಭರತನೇ ಇದ್ದದ್ದು ಲಕ್ಷ್ಮಣ ಅಲ್ಲ ಅಂತ ಬೃಹನ್ ಮಹಾನಾಟಕ ಅಂತ ಒಬ್ಬ ಕವಿಯ ನಾಟಕವನ್ನು ಉಲ್ಲೇಖ ಮಾಡುತ್ತಾರೆ ಅದು ಯಾತಕೂ ಹೊಂದಾಣಿಕೆ ಆಗೋಲ್ಲ ನೀವು ಪ್ರಸಂಗಗಳನ್ನು ನೋಡ್ತಾ ಹೋಗಬಹುದು ಅದಕ್ಕೆ ಜನರ ದಿನ ಬಿಟ್ಟರು ಪ್ರಸಂಗ ಉಲ್ಲೇಖ ಮಾಡಿದ್ದಾರೆ ಭರತ ಲಕ್ಷ್ಮಣನಿಗೆ ರಾಮದೇವರಿಗೆ ಲಕ್ಷ್ಮಣನಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾರೆ ಅವೆಲ್ಲ ಶತ್ರುಜ್ಞೆ ಅನೇಕ ಬಾರಿ ಅಂತಾನೆ ನಮ್ಮ ದೊಡ್ಡಣ್ಣನೂ ನಿನ್ನ ಜೊತೆಯಲ್ಲೇ ಬಂದುಬಿಟ್ಟಿದ್ದ ನನ್ನ ಅಣ್ಣಣ್ಣ ಭರತ ಅವನ ಮೇಲೊಬ್ಬ ಇನ್ನೊಬ್ಬ ಅಣ್ಣ ಇದ್ದಾನೆ ಸ್ವಾಮಿ ನಿನ್ನ ಜೊತೆಯಲ್ಲಿ ಅವನು ಬಂದ್ಬಿಟ್ಟಿದ್ದಾನೆ ಈಗೆಲ್ಲ ಮಾತಾಡುವುದಿದೆ ಇದೆಲ್ಲ ಅಂತರಂಗದಲ್ಲೇ ನೋಡೋದಾದರೆ ಅದೆಲ್ಲ ಏನು ಬೇಡ ಕೈಕೇಯಿ ದೇವಿ ಕೇಳ್ಕೊಳ್ತಾಳು ಏನು ಕೇಳ್ಕೊಳ್ತಾಳೆ ಅವಳು ಎರಡು ವಾರ ಕೇಳ್ಕೊಳ್ತಾಳೆ ಒಂದು ವಾರ ಕೇಳಿದ್ದರೆ ಸಾಕಾಗಿರೋ ವಾಸ್ತವಿಕವಾಗಿ ರಾಮನ ನಂತರದಲ್ಲಿ ಭರತನೇ ನಿಂತಿದ್ದರೆ ರಾಮ ಕಾಡಿಗೆ ಹೋಗಬೇಕು ಸಾಕಾಗಿ ಹೋಗಿರೋದು ರಾಮ ಕಾಡಿಗೆ ಹೋಗ್ತಕ್ಷಣ ಯಾರಿಗೆ ಬರುತ್ತೆ ರಾಜ್ಯಾಧಿಕಾರ ದಶರಥ ಪುತ್ರರಲ್ಲಿ ಭರತನಿಗೆ ಬರ್ತಿತ್ತು ಭರತನಿಗೆ ರಾಜ್ಯ ಕೊಡಬೇಕು ಅಂತ ಎರಡನೇ ವರ ಯಾಕೆ ಲಕ್ಷ್ಮಣನಿಗೆ ಹೋಗಬಾರ್ದು ಲಕ್ಷ್ಮಣನಿಗೆ ಹೋಗಬಾರ್ದು ಯಾಕೆ ಲಕ್ಷ್ಮಣ ಎಂಬ ಹಿರಿಯ ಇದ್ದಾನೆ ಮತ್ತು ನಾಳೆ ಅವನು ಕೊಟ್ಟರೆ ರಾಮರಘು ಅವನು ಕೊಟ್ಟರು ನಾನು ಅಭೀಷ್ಟಪೂರ್ಣ ಆಗೋಲ್ಲ ಅದಕ್ಕೆ ರಾಮ ಕಾಡಿಗೆ ಹೋಗಬೇಕು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಈ ಎರಡು ವರದ ಹಿನ್ನೆಲೆಯೇನಲ್ಲಿಗೆ ಲಕ್ಷ್ಮಣ ಮಧ್ಯದಲ್ಲಿದ್ದಾನೆ ಎನ್ನುವುದೇನೆ ಇಂಥ ಅನೇಕ ಸೂಚಕ ಯುಕ್ತಗಳನ್ನು ನಾವು ಕಾಣಬಹುದು ಇಲ್ಲೆಲ್ಲ ಅದರಿಂದಾಗಿ ಮತ್ತಷ್ಟೇ ಅಲ್ಲ ಮದುವೆ ಮಾರಿಕೊಟ್ಟಿದ್ದು ಜನಕರಾಜನ ಮಗಳು ಊರ್ಮೆಳೆ ಊರ್ಮೇಳೆ ಕುಷಕೇತು ಕುಂ ಕುಶಕೇತು ಅಂತ ಈತನ ಹೆಸರೇನೆ ಅಣ್ಣ ಸೀ ಸೀರಧ್ವಜ ಅಂತ ಜನಕರಾಜನ ಹೆಸರು ಕುಶಧ್ವಜ ಅಂತ ತಮ್ಮನ ಹೆಸರು ಕುಶಧ್ವಜನ ಮಕ್ಕಳು ಇಬ್ಬರು ಶ್ರುತಿಕೀರ್ತಿ ಮತ್ತು ಮಾಂಡವಿ ಊರ್ಮೇಳೆ ಇವರಿಬ್ಬರಿಗಿಂತ ದೊಡ್ಡವರು ದೊಡ್ಡವಳನ್ನ ಲಕ್ಷ್ಮಣನಿಗೆ ಕೊಡ್ತಾರೆ ಅಂತಂದ್ರೆ ಏನರ್ಥ ಅಲ್ಲಿಗೆ ರಾಮನ ನಂತರ ವಿವಾಹವಿದ್ಯ ಹೀಗೆ ಲಕ್ಷ್ಮಣನಿಗೆ ಯಾಕಾಯ್ತು ಅದರಿಂದಲೂ ಗೊತ್ತಾಗುತ್ತೆ ಲಕ್ಷ್ಮಣನೇ ಜ್ಯೇಷ್ಠ ಇದ್ದಾನೆ ಇದರ ಮೇಲೆ ರಾಮಚಂದ್ರ ದೇವರದ್ದೇ ಮುಂದೆ ಆಚಾರ್ಯರೇ ಹೇಳ್ತಾರೆ ಸಂಕರ್ಷಣಾದಿ ಸ್ತ್ರೀ ಬಿರೇವರೂಪೈರ ವಿಷ್ಠಾಸಿ ತ್ರಿಶುತೇಶ ಸ್ವಯಂ ವಾಸುದೇವ ಅವತಾರ ಮಾಡಿದ ಮಾಯಾಪತಿ ಸಂಕರ್ಷಣ ರೂಪದ ಆವೇಶವನ್ನ ಲಕ್ಷ್ಮಣನಲ್ಲಿ ಶೇಷಾವತಾರಿಯಲ್ಲಿ ಮನ್ಮಥನ ಅವತಾರದಲ್ಲಿ ಪ್ರತ್ಯುಮ್ನ ರೂಪದ ಆವೇಶವನ್ನು ಶತ್ರುಘ್ನ ರೂಪದಲ್ಲಿ ಶತ್ರುಘ್ನ ಅನಿರುದ್ಧ ಅವನಲ್ಲಿ ಕಡೆಯ ರೂಪ ಅನಿರುದ್ಧ ರೂಪದ ಅವನೇ ಹೆಸರೇ ಅನಿರುದ್ಧ ಅನಿರುದ್ಧ ರೂಪದ ಆವೇಶವನ್ನು ಇಡ್ತಾನೆ ಪಯುಮ್ಮತಾನು ವಾಸುದೇವ ಪ್ರತ್ಯುಮ್ನ ಅನಿರುದ್ಧ ಸಂಕರ್ಷಣ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಈ ಮೂರು ರೂಪಗಳ ಆವೇಶ ಕ್ರಮವಾಗಿ ಇಟ್ಟಿದ್ದಾರೆ ಈಗಲೂ ಲೆಕ್ಕ ಹಾಕಲಿ ಅಲ್ಲಿ ಸಂಕರ್ಷಣ ರೂಪ ಇಟ್ಟಿದ್ದಾನೆ ವಾಸುದೇವ ಸಂಕರ್ಷಣ ಪ್ರತಿಯೊಮ್ಮೆ ಅನಿರುದ್ಧ ಸರಿ ಇದೆ ಆ ರೂಪದ ಕ್ರಮವನ್ನೂ ಸರಿ ಇದೆ ಇದರ ಮೇಲೆ ಪಾಯಸದ ಹಂಚಿಕೆ ಹೇಗಾಯಿತು ಆಚಾರದ್ರ ಬಗ್ಗೆ ಮಾತಾಡಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿರೋದನ್ನು ಹಾಗೆ ಸ್ವೀಕಾರ ಮಾಡಿರಿ ನಿಂತು ಬಿಟ್ಟರು ಪಾಯಸದ ಹಂಚಿಕೆ ಹಾಗಾಯಿತು ಪಾಯಸದಲ್ಲಿ ಒಂದು ಪೂರ್ಣ ಕೂಡ ಆ ಪೂರ್ಣ ಲೀಟರ್ ಅಂತ ಇಟ್ಕೊಳ್ರಿ ಲೆಕ್ಕಾಚಾರ ಸರಿಯಾಗಿ ಸಿಗತ್ತೆ ಒಂದು ಲೀಟರಿನ ಪಾಯಸವನ್ನು ಪಾಯಸ ಅಂದರೆ ಪಯಸ್ ಸಂಬಂಧಿ ಅದೇ ಶಾವಿಗೆ ಕೀರುವಂಥ ಅರ್ಥ ಅಲ್ಲ ಹಾಲೇನೆ ಪಯಸ್ ಸಂಬಂಧಿ ಅದು ಬ್ರಹ್ಮಲೋಕದಲ್ಲಿ ಸಿದ್ಧವಾದಂತಹ ಪಾಯಸ ಬ್ರಹ್ಮದೇವರು ಸಿದ್ಧಪಡಿಸಿಕೊಟ್ಟಿದ್ದಾರೆ ಭಗವಂತನ ರೂಪದರ್ಶನಲ್ಲಿ ಇವರಿಗೆ ಅಧಿಕಾರ ಬರಬೇಕಾ ಶರೀರಕ್ಕೆ ಅಂತಹ ಸಿದ್ಧ ಪಾಯಸವನ್ನು ಕಳಿಸಿಕೊಡ್ತಾರೆ ದೊಡ್ಡ ಕೊಡ್ತಾರೆ ಆ ಪಾಯಸವನ್ನು ಅರ್ಧ ಭಾಗ ಮಾಡಿ ಅರ್ಧ ಲೀಟರ್ ಯಾರು ಕೊಟ್ಟರು ಅದನ್ನು ಕೌಸಲ್ಯಾದೇವಿಯನ್ನು ಕೊಡ್ತಾರೆ ಅರ್ಧ ಲೀಟ್ರ್ ಪೂರ್ಣ ಹೊಯ್ ತಲೆಗೆ ಅದು ರಾಮಾವತಾರ ಮಧುರು ಅದಾದ ಮೇಲೆ ಉಳಿದದ್ದಲ್ಲಿ ಕಾಲು ಲೀಟರನ್ನು ಅರ್ಧ ಲೀಟ್ರ್ ಉಳ್ಕೊಂಡಿತ್ತು ಕಾಲು ಲೀಟರನ್ನು ಪೂರ್ಣ ತೆಗೆದು ಯಾರಿಗೆ ಕೊಡ್ತಾರೆ ಸುಮಿತ್ರಾದೇವಿ ಕೊಡ್ತಾರೆ ಲಕ್ಷ್ಮಣನ್ಗೆ ಅನುಕೂಲ ಆಯ್ತು ಇನ್ನೆಷ್ಟು ಉಳ್ಕೊಂಡಿತ್ತು ಇನ್ನೂ ಇನ್ನೂರೈವತ್ತು ಗ್ರಾಮ್ ಇನ್ನು ಸರಿಯಾಗಿ ಕಾಲು ಲೀಟ್ರ್ ಉಳ್ಕೊಂಡಿದೆ ಆ ಕಾಲು ಲೀಟರ್ನ ಎರಡು ಭಾಗ ಮಾಡ್ತಾನೆ ನೂರಿಪ್ಪತ್ತೈದು ನೂರಿಪ್ಪತ್ತೈದು ಆ ರೀತಿಯಲ್ಲಿ ಮಾಡಿದ್ದನ್ನು ಎಂಟು ಭಾಗ ಮತ್ತೆ ಕೈಕೇಯಿಗೆ ಕೊಟ್ಟು ಉಳಿದಿದ್ದನ್ನು ಮತ್ತೆ ಸುಮಿತ್ರೆ ಕೊಡ್ತಾನೆ ಅದನ್ನು ಕೈಕೇಯಿ ಕೊಟ್ಟಿದ್ದು ಭರತ ಮತ್ತೆ ಸುಮಿತ್ರೆ ಕೊಟ್ಟಿದ್ದು ಅನ್ನೋದು ಶತ್ರುಘ್ಞ ಪಾಯಸದ ಹಂಚಿಕೆ ಎಲ್ಲ ದೃಷ್ಟಿಯಿಂದ ನೋಡಿದರೂ ವಿವಾದವೇ ಇಲ್ಲ ಸಾಕ್ಷಾತ್ತಾಗಿ ಶತ್ರುಘ್ಞ ಭರತನಿಗಿಂತ ಚಿಕ್ಕವನು ಭರತ ಲಕ್ಷ್ಮಣನಿಗಿಂತ ಚಿಕ್ಕವನು ಅದಕ್ಕೆ ಮಂತ್ರಾಲಯದ ಗುರುಗಳೇನಂತಾರೆ ಲಕ್ಷ್ಮಣ ಭರತ ಶತ್ರುಘ್ಞಾ ಗ್ರಜಾ ಸೀತಾಪತೇ ಶ್ರೀರಾಮಚಂದ್ರ ಅಲ್ಲವಾನೆ ಏನಂದಿದ್ದಾರೆ ಲಕ್ಷ್ಮಣ ಭರತ ಶತ್ರು ಘಾಗ್ರಜ ಶ್ರೀಮದು ಹನುಮದು ಪಾ ಸಿದ್ಧಚರಣ ಶ್ರೀರಾಮಚಂದ್ರ ಪ್ರಾತ ಸಂಕಲ್ಪ ಅದನ್ನೇ ಇರ್ತಾರೆ ಭರತ ಲಕ್ಷ್ಮಣ ಶತ್ರು ಘಾಗ್ರಜ ಅಂತಲ್ಲಿಲ್ಲವೂ ಕೂಡ ಅದನ್ನೇ ದೋತನ ಮಾಡಿಕೊಡುತ್ತೆ ಎಲ್ಲ ಜ್ಞಾನಗಳ ಹೃದಯದಲ್ಲಿ ಮೊದಲನೇ ಸ್ಥಾನ ಇದೆ ಅಲ್ಲೂ ಎಲ್ಲೂ ಇದನ್ನೇ ಮನಗಂಡಿದ್ರು ಅಂತ ನಾವು ತಿಳಿಬಹುದು ಬೇರೆಯವರ ಮಾತಿಗಿಂತ ಹೆಚ್ಚು ಆಚಾರ್ಯರೇ ಹೇಳಿಬಿಟ್ರು ಪೂರ್ವಂ ಸುಮಿತ್ರಾ ತನಯಶ್ಚೇಷ ಈ ಇವರಿಬ್ಬರಿಗಿಂತ ಭರತ ಶತ್ರುಘ್ನರ ಅವತಾರವನ್ನು ಹೇಳಿ ಅವರಿಬ್ಬರಿಗಿಂತ ಪೂರ್ವಂ ಪೂರ್ವದಲ್ಲೇ ಸುಮಿತ್ರಾ ತನಯನಾಗಿ ಶೇಷ ಸಲಕ್ಷ್ಮಣ ನಾಮ ರಘುತ್ತಮಾದ ಅನು ರಘುತ್ತಮ ರಾಮಚಂದ್ರ ದೇವರು ಅವರಿಗೆ ಅನು ಅವನ ಆ ತಕ್ಷಣನೇ ಅನುಸರಿಸಿ ಶೇಷದೇವರು ಲಕ್ಷ್ಮಣನಾಗಿ ಬಂದಿದ್ರು ಇದಕ್ಕಿಂತ ನಿರ್ಣಯ ಬೇಕಾ ನಿರ್ಣಯಚಾರ ವಿವಾದ ಮಾಡುವ ಅಗತ್ಯ ಇಲ್ಲ ವಿವಾದಕ್ಕೆ ಕಾರಣ ಏನು ಅಂತಂದರೆ ವಾದ್ರಾಡ್ ಸ್ವಾಮಿಗಳವರ ಟಿಪ್ಪಣಿಯಲ್ಲಿ ಕೆಲವೊಮ್ಮೆ ಕೆಳಗೆ ಮೇಲೆ ಎಲ್ಲ ಬರ್ಕೊಂಡಿರ್ತಾರೆ ನಮಗೆ ಈ ಪುಸ್ತಕದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಹಿಂದೆ ಹಾಗೆ ತಿರಲಿಲ್ಲ ಬಾಲಿ ಪುಸ್ತಕಗಳು ಅದರಲ್ಲೂ ಕೂಡ ಏನು ಪತ್ರಗಳು ಪತ್ರಗಳಲ್ಲಿ ಒಂದೆರಡು ಸಾಲು ಆ ಕಡೆಗೆ ಈ ಕಡೆಗೆ ಹಾಕಿ ಇಲ್ಲಿ ಬಿಟ್ಟು ಹೋಗಿರೋ ಅಂಶ ಎಲ್ಲೋ ಬರ್ಕೊಂಡಿದ್ದಾರೆ ಅಂತ ತಪ್ಪು ತಿಳಿದು ಮುಂದಿನವರು ಅದನ್ನು ಸೇರಿಸಿ ಕಾಪಿ ಮಾಡ್ತಾರೆ ಆ ಪತ್ರಿಕೆಯನ್ನು ನೋಡಿದ್ರೆ ಓ ಇದು ಗ್ರಂಥದ್ದೇ ಇಲ್ಲಿರೋದೇ ಅಂತ ಆಗಿ ಹೋಗುತ್ತೆ ವೈಷಯಿಕವಾಗಿ ವಿಮರ್ಶೆ ಮಾಡಲು ಹೊತ್ತು ಗೊತ್ತಾಗೋಲ್ಲ ಇಂಥ ಎಷ್ಟೋ ಕಲಬೆರಿಕೆ ಆಗುತ್ತೆ ಅನ್ನೋದನ್ನೇ ಆಚಾರ್ಯರು ಹೇಳಿದ್ದು ಕೊಚಿತ್ ಗ್ರಂಥ ಅನ ಪಕ್ಷಿಪಂಥಿ ಎರಡನೇ ಅಧ್ಯಾಯದ ಇದನ್ನು ನಾವು ಗಮನಿಸಿ ನೋಡಬಹುದು ಹೀಗೆ ಇನ್ನು ಇಂದ್ರದೇವರು ಅಂಗದನಲ್ಲಿ ಪ್ರವೇಶ ಮಾಡಿದ್ದಾರೆ ಅದರಿಂದ ಬಲೀ ನಿತಾಂತಂ ಸಬಭುವ ಶಾಶ್ವತ್ ವಾಲಿಯ ಪುತ್ರ ಅದರಿಂದಾಗಿಯೂ ಕೂಡ ಇಂದ್ರದೇವರು ಪ್ರವೇಶ ಮಾಡುತ್ತಾರೆ ಅಂಗದ ಚಂದ್ರನಾದರೂ ಬಲ ತುಂಬ ಹೆಚ್ಚಿರಲಿಕ್ಕೆ ಕಾರಣ ಇಂದ್ರದೇವರೂ ಇದ್ದು ಯಾಕೆ ಇಂದ್ರದೇವರು ರಾಮದೇವರಿಗೆ ಸೇವೆ ಮಾಡಲಿಕ್ಕಾಗಲಿಲ್ಲ ಅಂಗದನ ಒಳ ಸೇವೆ ಮಾಡಿದ್ದಾರೆ ಅವತಾರದಲ್ಲಿ ಸೇವೆ ಮಾಡಿದ್ದು ಮತ್ತೆ ಅರ್ಜುನರಾಗಿಯೇ ಮತ್ತು ಇಲ್ಲಿ ಆವೇಶ ಇಟ್ಟಿತ್ತು ತಾವು ಅವತಾರ ಮಾಡಿದರು ಕುಶನಾಮಕರಾಗಿ ಲವ ಕುಶ ಕುಶನಾಮಕರಾಗಿ ಅವತಾರನೂ ಮಾಡ್ತಾರೆ ಮತ್ತೆ ಆದರೆ ಯುದ್ಧದಲ್ಲಿ ಏನೂ ಸೇವೆ ಮಾಡಲಿಕ್ಕಾಗಿರಲಿಲ್ಲ ಅದಕ್ಕೆ ಇಂದ್ರದೇವರು ಅಂಗದನಲ್ಲಿ ಪ್ರವೇಶ ಮಾಡಿಬಿಡ್ತಾರೆ ಯೇ ಚ ಭೂಪಾಕ್ಯತವೀರ್ಯ ಜಾತ್ಯ ಬರಾಧಿ ಸಂತ ಸಹಸ್ರಚೋಪಿ ಸರ್ವೇ ಹರೇ ಸನ್ನಿಧಿ ಭಾವಯುಕ್ತ ಧರ್ಮ ಪ್ರಧಾನುಳ ಆ ಕಾಲದಲ್ಲೇ ಚಂದ್ರವಂಶದಲ್ಲಿ ಬಂದಂತಹ ಕಾರ್ತವೀದ್ಯ ಅರ್ಜುನ ಮುಂತಾದಂತಹ ಭಾರಿ ಭಾರಿ ಬಲಿಷ್ಠರು ಭಗವಂತನ ರಾಜರಾಜಾದಿ ರೂಪಗಳ ಆವೇಶಕ್ಕೆ ಒಳಗಾದಂತಹ ಮಹಾನುಭಾವರೆಲ್ಲ ಇರ್ತಾರೆ ಇನ್ನು ಸ್ವಯಂ ರಮ ಸೀರತ ಎ ಜಾತ ಸೀತೆ ರಾಮಾರ್ಥಮೂಪ ವಿಧೇಹರಾಜ್ಯಜ್ಞ ಭೂಮ್ ಸುತೆ ತತ ತು ಸಾ ಸ್ವಯಂ ಸೀರತ ಎ ಜಾತ ಸೀತಾಂತ ರೂಪದಿಂದಾಗಿ ಅವತಾರ ವಿಶೇಷವನ್ನು ಮಾಡಿದಂತಹ ರಮಾದೇವಿ ಹೀಗೆ ಅವತಾರ ಮಾಡಿದ್ದಾಳೆ ಇತ್ಯ ಕಲ್ಪೋತ್ಥಿತ ಸರ್ಗ ಇವೆಲ್ಲವೂ ಕೂಡ ಸೀತಾದೇವಿ ಅವತಾರ ತನಕ ರಾಮದೇವರಿಂದ ಹೇಳಿದ್ದು ಸೀತಾದೇವಿಯ ತನಕ ಇವರು ಪ್ರಕೃತಿ ಪುರುಷರು ಇವರ ಮಧ್ಯದಲ್ಲಿ ಇನ್ನೆಲ್ಲ ತಂದು ಯೋಜನೆ ಮಾಡಿಬಿಟ್ಟು ಇವೆಲ್ಲ ಕಲ್ಪೋತ್ಥಿತವಾದಂತಹ ಸಹಾನುಸರ್ಗ ಸರ್ಗ ಅನುಸರ್ಗ ಇವುಗಳನ್ನೆಲ್ಲ ಇಲ್ಲಿ ವರ್ಣನೆ ಮಾಡಿ ನಾವು ತೋರಿಸಿಕೊಟ್ಟಿದ್ದೇವೆ ಅಂತ ಆಚಾರ್ಯರು ಇದನ್ನೆಲ್ಲ ತಿಳಿಸಿಕೊಡ್ತಾ ಕಡೆಗೆ ಉಪಸಂಹಾರ ಮಾಡುತ್ತಾ ಈ ಮಾತನ್ನು ಆಡಿದ್ದಾರೆ ಪಾಶ್ಚಾತ್ಯಕಲ್ಪೇಶ್ವರಿ ಸರ್ಗಭೇದ ಶುತ ಪುರಾಣೇಶ್ವಾನಥೋಕ್ತಾ ನೌಕರ್ಷಹೇತು ಪ್ರಥಮ ತ್ವೇಶು ವಿಶೇಷವಾಕ್ಯೇರವಗಮ್ಯತೆ ತತೆ ಅನುಸರ್ಗಾದಿಗಳಲ್ಲೆಲ್ಲ ಬೇರೆ ಬೇರೆ ರೀತಿ ಸೃಷ್ಟಿಯಾಗಿರುತ್ತಾರೆ ನಾವು ಅದನ್ನು ಇಟ್ಟುಕೊಂಡು ನೋಡಿ ಇವರು ಎರಡನೇವರು ಬಂದರು ಆಮೇಲೆ ಬಂದರು ಆಮೇಲೆ ಬಂದರು ಅಂತ ಹೀಗೆ ಅವತಾರದ ಲೆಕ್ಕಾಚಾರದಿಂದ ಇವತ್ತೇನು ನಾವು ನೋಡ್ತಾ ಇದ್ದೇವೆ ಮೊದಲು ಹುಟ್ಟಿದ್ರಿಂದ ಇವನು ಕಮ್ಮಿ ಹೆಚ್ಚು ಆಮೇಲೆ ಹುಟ್ಟಿದ್ರಿಂದ ಇವರು ಕಮ್ಮಿ ಅಂತ ಆಗ ಲೆಕ್ಕಾಚಾರ ಹಾಕುವ ಹಾಗಿಲ್ಲ ಗುರುಗಳು ಅಂತ ಅಚ್ಯುತ ಪ್ರಖ್ಯಾಚಾರ ಬಂದರು ಆಮೇಲೆ ಆಚಾರ್ಯರು ಸಿಗ್ತಾರೆ ನಮಗೆ ಅದರಿಂದಾಗಲೇ ಅಚ್ಯತ ಪ್ರಖ್ಯಾಚಾರ ಹೆಚ್ಚು ಆಚಾರ ಕಮ್ಮಿ ಅನ್ನೋ ಹಾಗಿಲ್ಲ ಅದೇನಿತ್ತು ಆದರ್ಗದಲ್ಲಿ ಮಾತ್ರ ಅದನ್ನು ನೋಡಬೇಕೇ ಹೊರತು बेरे क्रम तोर्सको भावसग्रह इनता आचार्यू सोच नोत्कर्ष हेतु प्रथमत्मेश विशेष वाक्यवलम्यते तथे मत नावे ಇದೆಲ್ಲ ಸಂಗ್ರಹ ಮಾಡಿರುವುದೇನು ಪಾಶ್ಚಾತ್ಯ ಕಲ್ಪೇಶ್ವರಿ ಸರ್ಗಭೇದ ಶ್ರುತೌ ಪುರಾಣೇಶ್ವರಿ ಚನ್ನತೃಪ್ತಾ ಪುರಾಣದಲ್ಲಿ ಶ್ರುತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದೂ ಇದೆ ಆದರೆ ಅದೆಲ್ಲ ಕಲ್ಪಾಂತರದಲ್ಲಿ ನಡೆಯುವಂತಹ ಸೃಷ್ಟಿಯಾದ ಕ್ರಮ ನಾವು ಹೇಳಿದ್ದು ಈ ಕಾಲದಲ್ಲಿ ಏನು ನಡೆದಿದೆ ಅದನ್ನು ಸಂಗ್ರಹ ಮಾಡಿಕೊಟ್ಟಿದ್ದೇವೆ ಅದರಿಂದ ಅಕಸ್ಮಾತ್ತಾಗಿ ವಿರೋಧ ಏನಾದರೂ ಕಂಡು ಬಂದರೆ ಆಲೋಚನೆ ಹೆಚ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಆಚಾರ್ಯರು ತೋರಿಸ್ತಾ ಈ ತೃತೀಯಾಧ್ಯಾಯವನ್ನು ಸಂವಹನ ಮಾಡಿದ್ದಾರೆ ಇನ್ನು ಚತುರ್ಥಾಧ್ಯಾಯದಲ್ಲಿ ಒಂದೊಂದೇ ಇನ್ನು ಇಲ್ಲಿ ತನಕ ನಿರ್ಣಯ ಅಷ್ಟೇ ಸಿಗಲಿಲ್ಲ ಚತುರ್ಥಾಧ್ಯಾಯದಲ್ಲಿ ಅನೇಕ ವಿಚಾರಗಳ ನಿರ್ಣಯ ವಿಶೇಷಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ ಪರಮಾತ್ಮನಿಗೆ ಬೆಳವಣಿಗೆ ಆಯಿತು ಅಂತ ಎಲ್ಲರೂ ಒಪ್ಪಿದ್ದಾರೆ ಬೆಳವಣಿಗೆ ಆಯಿತು ಅಂತನ್ನೋದನ್ನು ಒಪ್ಪಬಹುದಾ ನಾವು ಹಾಗಾದರೆ ರಾಮಚಂದ್ರ ಬೆಳೆದಿದ್ದಾನೆ ಅಂತ ಅನ್ನಬಹುದಾ ಅನ್ಬಹುದು ಏನು ತಪ್ಪೇನಿಲ್ಲ ಅಂತ ಅನ್ನೋದಕ್ಕೆ ಏನು ವಿವಾದ ಏನಿಲ್ಲ ಬೆಳೀತಾನೆ ಅಂತ ಹೇಳಿ ಪರಮಾತ್ಮ ಆ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದ ಆಚರಣೆ ಬೆಳೆದಿದ್ದಾರೆ ಅಂತಂದರೆ ನಿಜವಾದ ಅಭಿವೃದ್ಧಿ ಇಂತ ಪರಮಾತ್ಮನಿಗೆ ಏನಿಲ್ಲ ಅದು ಅಷ್ಟೇ ಅಲ್ಲ ರಾಮಚಂದ್ರ ದೇವರು ಒಬ್ಬ ಸ್ತ್ರೀಯನ್ನು ಹೆಣ್ಣು ಸಂಹಾರ ಮಾಡಿಬಿಟ್ಟಲ್ಲ ಅದನ್ನೇ ಹ್ಯಾಕ್ ಕುಡಿಸೋದು ಅದು ಏನು ತಪ್ಪಿಲ್ಲ ಅಂತಂದು ಅವಳಲ್ಲಿ ಸ್ತ್ರೀರಿತ್ವ ಉಳುಕೊಂಡೇ ಇರಲಿಲ್ಲ ಅಂತಂತಾರೆ ಅವಳು ರಾಕ್ಷಸರ ದೊಡ್ಡ ದೊಡ್ಡ ನನಗೆ ಪ್ರಸಂಗ ಮೂಳೆಗಳ ರಾಶಿಯನ್ನು ತಿಂದು ತಿಂದು ತಿಂದು ಕಡ್ದು ಹಾಕ್ತಾ ಇದ್ದಿದ್ದರಿಂದಾಗಿ ಒಬ್ಬ ರಾಕ್ಷಸ ಸ್ತ್ರೀ ಆದ್ದರಿಂದಾಗಿ ಅವಳನ್ನು ಸಂಹಾರ ಮಾಡಿದರೆ ಅದರಿಂದ ಯಾವುದೇ ರೀತಿಯಲ್ಲೂ ಕೂಡ ಅಪಚಾರ ಇಲ್ಲ ಅನ್ನೋದನ್ನ ವಾಕ್ಯಾರ್ಥ ವಿಶೇಷವನ್ನು ನಡೆಸ್ತಾ ಅವಳ ಜೊತೆಯಲ್ಲಿ ಹಾಗೆ ಸಂಹಾರ ಮಾಡಿಸುತ್ತೇನೆ ವಾಕ್ಯಾರ್ಥ ವಿಶೇಷವನ್ನ ವಿಶ್ವಾಮಿತ್ರರ ಜೊತೆಯಲ್ಲಿ ನಡೆಸಿ ಅವಳನ್ನು ಸಂಹಾರ ಮಾಡ್ತಾ ಅದರಂತೆ ಅಹಲ್ಯ ವಿಷಯ ಬಂದು ಅಖರ್ಥ ವಿಶೇಷವನ್ನು ನಡೆಸಿ ಅವಳನ್ನ ಸಂಹಾರ ಮಾಡಿದ್ದಾಗಲಿ ಹಲ್ಯಾದೇವಿಯರ ಪ್ರಕರಣ ವಿಶೇಷ ಅಂತೂ ಬಹಳ ಜಟಿಲವಾಗಿದೆ ಅಲ್ಲಿ ವಾಲ್ಮೀಕಿ ಋಷಿಗಳ ರಾಮಾಯಣದ ಪ್ರಕಾರ ಅಹಲ್ಯಾದೇವಿಯು ಇಂದ್ರದೇವರ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಇಂದ್ರದೇವರಿಗೂ ಮೊದಲಿಂದ ಎಲ್ಲ ಆ ರೀತಿಯಲ್ಲಿ ಹಲ್ಯಾದೇವಿಯನ್ನು ಬ್ರಹ್ಮದೇವರ ಮಗಳು ಮೊದಲಿಂದಲೂ ಕಣ್ಣಿತ್ತು ಒಳಗೆ ಈ ಗೌತಮರು ಮೊದಲೇ ಆಗಿಬಿಟ್ಟಿದ್ರು ಅಂದರೆ ಇಬ್ಬರಿಗೂ ಒಬ್ರಿಗೊಬ್ಬರಿಗೆಲ್ಲ ಮೊದಲಿಂದ ಎಲ್ಲ ಇತ್ತು ಅಂದರೆ ಯಾವಾಗಲೂ ಇಂದ್ರದೇವರು ಸಿಕ್ಕಾಗ ಅನುಕೂಲ ಆಯಿತು ಅಂತ ಹಲ್ಯಾದೇವಿ ಸೇರಿಬಿಟ್ಲು ಬೆಳಗ್ಗೆ ಎದ್ದು ಅಹಲ್ಯಾದ್ರು ಬುದೀತಾರ ಎಲ್ಲಿ ಬಂದೋಯ್ತು ಅದೆಲ್ಲ ಅಲ್ಲ ಇಂದ್ರ ಕೃತಾಚಿಲೀಕೃತ ಧರ್ಷಣಾ ಆಚಾರ್ಯರು ಒಬ್ಬರು ಇರಲಿಲ್ಲ ಅಂತಾಗಿದ್ದರೆ ಎಲ್ಲ ಪಾತ್ರಗಳ ಬಗ್ಗೆನೂ ಅಪಚಾರ ಕಲ್ಪನೆ ನಮ್ಗೆ ಅದನ್ನೆಲ್ಲ ತಿಳಿಸಿಕೊಡ್ತಾರೆ ಯಾಕಾಯಿತು ಏನಾಯಿತು ಅಹಲ್ಯಾದೇವಿ ಇದರಲ್ಲಿ ಅತ್ಯಂತ ನಿರ್ದುಷ್ಟೇ ಆದರೂ ಕೂಡ ಅದರ ಪರೀಕ್ಷೆ ಇಲ್ಲದೇನೆ ತಾವು ತಮ್ಮ ಪುಣ್ಯಕ್ರಾಸಕ್ಕೋಸ್ಕರವಾಗಿ ಶಾಪ ಪ್ರದಾನ ಮಾಡಿದರು ಗೌತಮ ಅದನ್ನು ತಪ್ಪಿಸಲಿಕ್ಕೇನೇ ಭಗವಂತ ಅಲ್ಲಿ ತನಕ ತಾನು ಬಂದ ಇವೆಲ್ಲ ಅನೇಕ ನಿರ್ಣಯಗಳನ್ನು ಧನುರ್ಭಂಗದ ನಿರ್ಣಯ ಅದರಂತೆ ಪರಶುರಾಮ ದೇವರ ಜೊತೆಯಲ್ಲಿ ಐಕ್ಯವನ್ನು ತೋರಿಸ್ಬಿಡು ಈಗೆಲ್ಲ ಹಾಡು ಹೇಳ್ತಾವಲ್ಲ ಹೇಳ್ತಾ ಏನೇ ಹೇಳ್ತಾರ ಅವನ್ನೆಲ್ಲ ಜಮದಗ್ನಿ ಗರ್ವಖಂಡನ ಅಂತ ಇವೆಲ್ಲ ಹೊರಟು ಬಿಟ್ಟಿದ್ದಾವೆ ಇವೆಲ್ಲ ಜಾಮದಗ್ನಿ ಜಮದಗ್ನಿ ಜ ಗರ್ವಖಂಡನ ಅಂತ ಹಾಡಿ ಹೇಳ್ತಾ ಎಷ್ಟು ದೊಡ್ಡ ಅನಂತ ಎರಡು ತಂದೆ ರೂಪ ಒಳಗಿದ್ದ ಅತುಳನನ್ನು ಸಂಹಾರ ಮಾಡಲಿಕ್ಕಾಗಲು ನಡೆಸಿದ್ದು ಇದರ ಮರ್ಮ ಗೊತ್ತಿಲ್ಲದೆ ಅಪಚಾರ ನಡೆಯುವ ಪ್ರಸಂಗ ಇದೆ ಇನ್ನು ಮೇಲೆ ನೇರವಾಗಿ ರಾಮಾಯಣದ ಪ್ರಸಂಗ ತಗೊಳ್ಳೋದು ಪ್ರಸಂಗವನ್ನು ಸುಂದರವಾಗಿ ಚಿತ್ರಣ ಮಾಡ್ತಾ ಮಾಡ್ತಾ ಒಳಗಡೆಯಲ್ಲಿ ನಿರ್ಣಯ ಕೊಟ್ಟಿರ್ತಾರೆ ಹಾಗೆ ಒಳ್ಳೆಯ ಶಾವಿಗೆ ಕೀರಿನ ಕೇಸರಿ ಅದರ ಜೊತೆಯಲ್ಲಿ ಆಲಕ್ಕಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿದ್ದಂತೆ ಎಲ್ಲಾ ಬೆರೆತು ಬಿಟ್ಟರೆ ತಗೊಳ್ಳೋರಿಗೆ ಗೊತ್ತಾಗದೇ ಇಲ್ಲ ಶರೀರಕ್ಕೆ ಪುಷ್ಟಿಯೂ ಬಂತು ನನಗೆ ರುಚಿಯೂ ಬಂತು ಆನಂದ ಆಗಬೇಕು ಭಗವತ್ಪ್ರಸಾದ ಹಾಗೆ ಅದ್ಭುತವಾದ ಕ್ರಮದಲ್ಲಿ ಚತುರ್ಥಾಧ್ಯಾಯದ ವರ್ಣನೆಯನ್ನು ಮಾಡುತ್ತಾರೆ ತೃತೀಯಾಧ್ಯಾಯವನ್ನು ಮಂತ್ರಗಳು ಹೀಗೆ ಸಂಗ್ರಹ ಮಾಡುತ್ತಾ ಆದವು ಚತುಷ್ಟಯೂಸಿಯೋ ದೇವಾನ ಪುರಾನುಕ್ರಮ ಬ್ರಹ್ಮಂಡರಮಬ್ಜಾಬುಧಾನುಷ್ಟ್ ಹರತ್ಯಂತ ಸೃಷ್ಟ್ ಪೂರ್ವವದ ಮತ್ಸದಿರ್ಭವನ್ ರಮೋಭೂತನು ದಶರಥ ಪರೀಪತಿ ವಟ್ಟಾರಿ ಅಧ್ಯಾ ಸಾರಾಂಶಯ ಮೊದಲಿಗೆ ಅನರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಥವಾ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವ ರೂಪವನ್ನು ಎಲ್ಲಾ ಮಾಡಿ ಎಲ್ಲ ಕೂಡ ಸೂತ್ರ ಪುರುಷ ಪ್ರಕೃತಿ ಶ್ರದ್ಧಾ ಹೀಗೆಲ್ಲ ಪಡೆದಿರತಕ್ಕಂತಹ ಕ್ರಮ ಅದಾದ ಮೇಲೆ ಪಟ್ಟಣವನ್ನು ಬ್ರಹ್ಮಾಂಡಂ ಪುರಂ ನಿರ್ಮಾಣ ಮಾಡಿ ಅಲ್ಲಿ ಬರತಕ್ಕಂತಹ ಎಲ್ಲ ದೇವತೆಗಳನ್ನು ನಾನಾ ಬಾರಿ ಸೃಷ್ಟಿ ಮಾಡಿ ಅಂತತಃ ಹರತಿ ಎಲ್ಲ ಆದಮೇಲೆ ತಾನೇ ನೋವು ಬಿಡ್ತಾರೆ ಕಾಲಮಾನಾದಿಗಳನ್ನೆಲ್ಲ ವರ್ಣನವಾಗಿದ್ದಾರೆ ಹೀಗೆ ಸೃಷ್ಟಾಪೂರ್ವವಧಸ ಹಿಂದೆ ಹಾಗೆ ಸೃಷ್ಟಿಯಾಗಿತ್ತೋ ಹಾಗೆ ಸೃಷ್ಟಿ ಮಾಡುತ್ತಾನೆ ಹಾಗೆ ಲಯ ಹೊಂದಿಸುತ್ತಾನೆ ಇದನ್ನೇ ಶಾಸ್ತ್ರ ವರ್ಣನೆ ಮಾಡುತ್ತಾ ಇದೆ ಮತ್ಸ್ಯಾದ ರೂಪಗಳಿಂದ ತಾನೂ ಬಂದು ಅವತಾರ ವಿಶೇಷವನ್ನು ಕೂಡ ತಾನೂ ನಡೆಸ್ತಾ ಪರಮಾತ್ಮ ಕಡೆಗೇನು ಮಾಡ್ತಾನೆ ರಾಮೋಭೂತ್ ಅನುಜಾನ್ವಿತ ತನ್ನ ತಮ್ಮಂದಿರ ಜೊತೆಯಲ್ಲಿ ಅಥವಾ ಅನುಜಾಯಂತೆ ಇದೆ ಅನುಜಾ ಅವನನ್ನು ಅನುಸರಣೆ ಮಾಡಿ ಅವನ ಆಜ್ಞೆಯನ್ನು ಅನುಸರಣೆ ಮಾಡಿ ಯಾರ್ಯಾರು ಬಂದರೋ ಅವರೆಲ್ಲರ ಸಮೇತವಾಗಿ ಭಗವಂತ ಅವತಾರ ವಿಶೇಷವನ್ನು ಮಾಡಿದ ಯಾರ್ಯಾರ ಜೊತೆಯಲ್ಲಿ ದೇವತೆಗಳ ಜೊತೆಯಲ್ಲಿ ಅವತಾರ ಮಾಡಿದ ಅನ್ನೋದರದೆಲ್ಲ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ ಅಂತಹ ಸೀತಾಸಮೇತನಾಗಿ ಅವತಾರ ಮಾಡಿದಂತಹ ಸಾಕ್ಷಾತ ರಾಮಚಂದ್ರ ಪ್ರಭು ಆತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತನೋ ಕ್ರಮದಿಂದಾಗಿ ಪ್ರಾರ್ಥನಾ ವಿಶೇಷವನ್ನು ಸಲ್ಲಿಸಿ ಈ ತೃತೀಯಾಧ್ಯಾಯದ ಅಭಿಪ್ರಾಯವನ್ನು ಮಂತ್ರಾಲಯ ಪ್ರಭುಗಳು ಹೀಗೆ ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿಗೆ ಇಲ್ಲಿ ತನಕ ಎರಡು ಮೂರು ಬಾರಿ ಅದನ್ನು ತೃತೀಯಾಧ್ಯಾಯ ವಿಸ್ತಾರವನ್ನು ಕೇಳಿದ್ವಿ ಮಂತ್ರಾಲಯ ಪ್ರಭುಗಳು ತಮ್ಮ ಅದರ ಭಾವ ಸಂಗ್ರಹದಲ್ಲಿ ಇದೆಲ್ಲವನ್ನೂ ಕೂಡ ಈ ಸುಂದರವಾದ ಕ್ರಮದಲ್ಲಿ ಚಿತ್ರಣ ಮಾಡಿಕೊಟ್ಟಿದ್ದಾರೆ ಇದರೊಂದಿಗೆ ತೃತೀಯ ಅಧ್ಯಾಯವನ್ನು ಬಹಳ ದೊಡ್ಡ ದಿವಸ ಕೂಡ ಇವತ್ತು ಮಾಧವತೀರ್ಥ ಶ್ರೀಪಾದಗಳವರ ಆರಾಧನೆ ಮಹಾನುಭಾವರು ನಮಗೆ ಅವರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳನ್ನೇ ಕೊಟ್ಟಿದ್ದಾರೆ ಎಲ್ಲ ಇತಿಹಾಸ ಒಪ್ಪುರ ಮಾಡಿದ ಅಯೋಗ್ಯ ಚರಿತ್ರೆಯನ್ನೇ ಎಲ್ಲರಿಗೂ ಬಿಚ್ಚಿಟ್ಟಿದ್ದಾರೆ ವಾಸ್ತವಿಕವಾಗಿ ಮಾಧವತೀರ್ಥರ ಬಗ್ಗೆ ಏನೇನೋ ಕತೆ ಹೇಳ್ತಾ ಅದು ಯಾವುದೂ ಅಲ್ಲ ನಿಜವಾದ ಮಾಧವತೀರ್ಥರ ಹೆಸರು ಆನಂದ ಶರ್ಮರು ಅಂತ ಯಾಕೆ ಅವರನ್ನು ಹಾಕಿರ್ತಾರೆ ಅನ್ನೋದಕ್ಕೆ ನಮ್ಮ ವಾರಸಿ ತೀರ್ಥ ಅದರ ಕಾರಣಗಳನ್ನು ಕೊಡ್ತಾರೆ ನೋಡಬೇಕು ಮತ್ತು ಆಚಾರ್ಯರೇ ನಾಲ್ಕು ಜನಕ್ಕೆ ಯಥ್ಯಾಶ್ರಮ ಕೊಟ್ಟಿದ್ದರೂ ಅತ್ಯಂತ ಅಬದ್ಧ ಚರಿತ್ರೆ ಹಾಗಿಲ್ಲ ನಮಗೆ ನರಹರಿ ಗ್ರಂಥಗಳೇ ಅದನ್ನು ತೋರಿಸಿಕೊಡುತ್ತೆ ರಘುತ್ತಮ ಶ್ರೀಪಾದಗಳವರು ಅದನ್ನು ತೋರಿಸಿಕೊಟ್ಟಿದ್ದಾರೆ ಇವರು ನಾಲ್ಕು ಜನ ಆಚಾರ್ಯರ ಶಿಷ್ಯರವಲ್ಲ ಇವರೆಲ್ಲರೂ ಕೂಡ ಪದ್ಮನಾವತೀರ್ಥರಿಂದ ನರಹರಿತೀರ್ಥರಿಗೆ ಶಂಕಕ್ಷೇತ್ರದಲ್ಲಿ ಆಶ್ರಮ ಶಂಖ ಶಂಕೋದ್ಧಾರ ಕ್ಷೇತ್ರದಲ್ಲಿ ಚೈತ್ರ ಶುಕ್ಲ ಸಪ್ತಮಿ ದಿವಸದಲ್ಲಿ ಈಗ ಒಬ್ಬೊಬ್ಬರದು ಕಾಲಕ್ರಮ ಎಲ್ಲ ಇದೆ ನರಹರಿತೀರ್ಥರಿಂದ ಮಾಧವತೀರ್ಥರಿಗೆ ಆಶ್ರಮ ಆಗುತ್ತೆ ಅವರ ತಂದೆ ಮಾಧವತೀರ್ಥರ ತಂದೆ ಆನಂದ ಶರ್ಮನು ಅಂತವರ ಹೆಸರು ಅವರ ತಂದೆ ಆಚಾರ್ಯರಿಂದಾಗಿ ಸೋತು ಆಚಾರ್ಯರಿಂದ ಇಷ್ಟು ಆಕರ್ಷಿತರಾಗಿರುತ್ತಾರೆ ಮಹಾನುಭಾವರು ಮಗನಿಗೆ ಆನಂದ ಅಂದ ಹೆಸರಿಡ್ತಾರೆ ಆನಂದ ಶರ್ಮ ಅಂತ ಆಚಾರ್ಯರ ಹೆಸರಿಡಬೇಕು ಅಂತ ಅವರಿಗೆ ಅಷ್ಟು ಪ್ರೀತಿ ಆ ಕ್ರಮದಿಂದಾಗಿ ಮಾಡಿದಂತ ಮಾಡಿದಂತಹ ಮಹಾನುಭಾವರು ಮಾಧವತೀರ್ಥ ಶಿಲ್ಪಾದಂಗಳವರು ಅವರು ಆ ಕಾಲಕ್ಕೆ ಯಾತ್ರೆ ಮಾಡಿಸ್ತಿದ್ರಂತೆ ಹೋದಲ್ಲೆಲ್ಲ ಸತ್ತತ್ವ ವ್ಯವಸ್ಥೆ ಮಾಡಬೇಕು ಹೋದಲ್ಲೆಲ್ಲ ಆಚಾರ್ಯರ ಶಾಸ್ತ್ರವನ್ನು ಸಮರ್ಥನೆ ಮಾಡಿಕೊಡಬೇಕು ಆಚಾರ್ಯರ ಶಾಸ್ತ್ರ ಹೃದಯದಲ್ಲಿದೆ ಅಂದರೆ ಅವರೇ ಸರ್ವಾಭೀಷ್ಟಪ್ರದರು ಅಂತ ಅವರು ಚರ್ಮಶ್ಲೋಕ ಹೇಳುತ್ತೆ ಅವನ ಮಾಧವ ಮಾಧವಾಂಗ್ರಿ ಯುಗಾಸ ಮಾಧವಾ ಮಾಧವಾಕ್ಷ ಮುನೀಶ್ವರ ಅಭ್ಯದೂ ಮಧ್ವತೀರ್ಥಂ ಯೇ ದಂತಿಸ್ತೇ ಅಭೀಷ್ಟ ಸಂತತಿಂ ವೇದತ್ರಯಗಳಿಗೆ ವಿವೃತ್ತಿ ಕೊಟ್ಟವರು ಅಂತಿದೆ ಆಚಾರ್ಯರ ದುರ್ಭಾಷ್ಯವನ್ನು ಅನುಸರಣೆ ಮಾಡಿ ಉಳಿದ ವೇದತ್ರಯಗಳು ಸಮಗ್ರ ವಿವೃತ್ತಿಯನ್ನು ಕೊಟ್ಟವರು ಅಂತ ಅಂದರೆ ಹೆಗಳಿಕೆ ದೌರ್ಭಾಗ್ಯನ ಮಗದು ಇವತ್ತು ಸಿಗಲಿಲ್ಲ ಅದು ಅವರು ಯಾತ್ರೆ ಮಾಡಿಸ್ತಿದ್ದರಂತೆ ಯಾತ್ರೆಯ ಹೇಗೆ ಆ ಅತ್ಯಂತ ವೇಗದಿಂದ ಅವರ ಜೊತೆಯಲ್ಲಿ ಹೊರಟರು ಅಂತಂದರೆ ಯಾರಾದರೂ ಅತಿ ಶೀಘ್ರದಲ್ಲಿ ಕರ್ಕೊಂಡು ಹೋಗಿ ಜನಗಳೆಲ್ಲ ಆಶ್ಚರ್ಯಪಡಬೇಕು ಗರುಡ ಮಾರ್ಗದಲ್ಲಿ ಗಮನ ಮಾಡಿದಂತೆ ಇತ್ತಂತೆ ಕಾರಣ ಗರುಡ ದೇವರ ಸನ್ನಿಧಾನ ನರಹರಿತೀರ್ಥರಲ್ಲಿ ಅವರ ಹೆಸರು ಕೃಷ್ಣ ಭಟ್ಟಾರಕರು ಅಂತ ಪೂರ್ವಾಶ್ರದದಲ್ಲಿ ಅವರು ವಿಶಿಷ್ಟಾದ್ವೈತಿಗಳು ಅವರ ಅದ್ವೈತಿಗಳು ಅಲ್ಲೇ ಅಲ್ಲೇ ಶ್ಯಾಮಶಾಸ್ತ್ರಿಗಳು ಅಂತ ಸುಳ್ಳು ಹೇಳ್ತಾರೆ ಅವರ ಅದಲ್ಲ ಅವರು ಕೃಷ್ಣ ಅಂತ ಅವರ ಹೆಸರು ಅವರು ವಿಶಿಷ್ಟಾದ್ವೈತಿಗಳು ವಿಶಿಷ್ಟಾದ್ವೈತಿಗಳು ಪದ್ಮರಾವತೀರ್ಥರು ಶಿಷ್ಯರಾಗಿ ಬರ್ತಾರೆ ಆಮೇಲೆ ಆಚಾರ್ಯರು ಇತ್ತು ಅವರಿಗೆ ಪರಮಾನುಗ್ರಹ ಮಾಡ್ತಾರೆ ಆ ಕಾಲಕ್ಕೆ ಅಂತಹದ್ದು ನರಹರಿತೀರ್ಥರ ಸೇವೆಯನ್ನು ಮಾಡಿ ಮಾಧವತೀರ್ಥರು ಾಗಿ ಸನ್ಮಾರ್ಗಕ್ಕೆ ಬರ್ತಾರೆ ಇಲ್ಲಿ ಗರುಡದೇವರ ಸನ್ನಿಧಾನ ಹೀಗಾಗಿ ಅತಿ ಶೀಘ್ರದಲ್ಲಿ ಬದರಿಯಾತ್ರೆಯನ್ನು ಅನೇಕ ಬಾರಿ ಮಾಡಿಸಿದ್ದಿರುವಂತೆ ಆ ಕಾಲಕ್ಕೆ ಹೋದಲ್ಲೆಲ್ಲ ಆಚಾರ್ಯರ ಸಮರ್ಥನೆ ಮಾಡಬೇಕು ಆಚಾರ ಇದ್ದಾಗಲೇ ಇವರು ಮೂರು ಜನಕ್ಕೂ ಆಗಿರುತ್ತೆ ಮಂಗಳಾಭ ತೀರ್ಥರಿಗೆ ನರಹರಿ ತೀರ್ಥರಿಗೆ ಮಾಧವ ತೀರ್ಥರಿಗೆ ಕ್ರಮವಾಗಿರುತ್ತೆ ಅಕ್ಷಭ್ಯ ತೀರ್ಥರಿಗೆ ಆಶ್ರಮವೇ ಆಗಿರೋದು ಇದು ವಾಸ್ತವಿಕ ಸ್ಥಿತಿ ಅಂಥ ಮಹಾನುಭಾವರು ಅನ್ನೋದು ಇನ್ನೊಂದು ಬೇರೆ ಯಾರು ಉತ್ತರಾದ ಮಠದ ಮತ್ತು ರಾಜಮಠದ ಪರಂಪರೆಯಲ್ಲಿ ಇನ್ನೊಂದು ಜನ ಶ್ಲೋಕ ಹೇಳ್ತಾರೆ ಅವತ್ತು ಸಾಧಿತ ಹಾಕಿಲ ಸತ್ತಾಧಿತ ದುರ್ಮತಂ ಬೋಧಿತ ಹಾಕಿಲ ಸಣ್ಣ ಮಾರ್ಗಂ ಮಾಧವಾಕ್ಕೆ ಗುರುಭಜೆ ಅಂತಹ ಮಹಾನುಭಾವರು ಅವರು ಬೃಂದಾವನ ಮೊದಲು ಇಲ್ಲೇ ತುಂಗಾ ನದಿ ತೀರದಲ್ಲೇ ಇತ್ತು ಅಂತ ಎಲ್ಲರೂ ಒಪ್ತಾರೆ ಇವತ್ತು ಮಡೂರಿನಲ್ಲಿ ವೃಂದಾವನವನ್ನ ಇಲ್ಲಿ ಆಪತ್ತು ಬಂದಾಗ ಅಲ್ಲಿ ತಗೊಂಡು ಹೋಗಿ ಪ್ರತಿಷ್ಠೆ ಮಾಡಿದ್ರು ಅಂತಲೇ ಎಲ್ಲರೂ ಒಪ್ತಾರೆ ಮೊದಲು ಇಲ್ಲೇ ಇತ್ತು ಅಂತ ಯಾವುದೋ ಒಂದು ವೃಂದಾವನ ಸಿಕ್ಕಿದೆ ಅದೇ ಮಾಧವ ತೀರ್ಥ ಬೃಂದಾವನ ಕೂವ್ಯಾ ನದಿ ತೀರದಲ್ಲಿ ಎಂತೂ ಮತ್ತೊಂದು ಬಂದಿದೆ ನೇ ಹೆಚ್ಚಲ ವಿಮರ್ಶೆ ಮಾಡಬೇಕಾದನ್ನಲ್ಲ ಅದು ಬೇಕಾಗ್ತಿರಲಿ ಆದರೆ ದೊಡ್ಡವರು ಕೊಟ್ಟ ಅವರ ಚರ್ಮ ಶ್ಲೋಕದಲ್ಲೇ ಅವರ ಗುಣಚಿಂತನೆಗಿಂತ ಹೆಚ್ಚು ಪ್ರಾಯ ಅವರ ಆರಾಧನೆ ಮತ್ತೊಂದಲ್ಲ ಆಚಾರ್ಯರ ಎದುರಲ್ಲೇನೆ ಆಚಾರ್ಯರ ಗುಣಗಳಿಗೆ ಆಕರ್ಷಿತರಾಗಿ ಅವರ ಸೇವಾ ವಿಶೇಷವನ್ನು ಮಾಡಿ ಆ ಪರಂಪರೆಯನ್ನು ಬಂದಂತಹ ಮಹಾನುಭಾವರು ಅವರ ಅನುಗ್ರಹ ವಿಶೇಷದಿಂದಲೇ ಎಂಥ ದೊಡ್ಡ ಸಿಂಹವನ್ನು ಕೊಟ್ಟು ಹುಟ್ಟೋಗ್ತಾರೆ ಅಕ್ಷಭ್ಯತೀರ್ಥ ಮೃಗರಾಜ ಮಹಂದಮಾಮಿ ಅಕ್ಷಭ್ಯತೀರ್ಥರು ವಿದ್ಯಾರಣ್ಯನನ್ನು ಹೆದು ಬಗೆದು ಆತನನ್ನ ಇನ್ನೆಂದೂ ಅಲ್ಲಿ ಇಲ್ಲಿ ಎಲ್ಲೂ ತಾನು ಉಸರು ಬಿಡಬಾರದು ಹಾಗೆ ಶೈವಾದ್ವೈತಾದಿಗಳನ್ನು ನಿರಾಕರಣೆ ಮಾಡಿ ಜಯತೀರ್ಥರು ಅಂತ ದಿಗ್ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿ ಹೋದಂತಹ ನಮಗೆ ಕೊಟ್ಟು ಹೋದಲ್ಲ ಅವರ ಉಪಕಾರನನ್ನು ನಾವು ಮರಿಲಿಕ್ಕೆ ಸಾಧ್ಯವಹಾನುಭಾವರು ಮಾಧವ ತೀರ್ಥ ಶ್ರೀಪಾದರು ನರಹರಿತೀರ್ಥರ ಶಿಷ್ಯರು ಅಕ್ಷಭ್ಯತೀರ್ಥರ ಗುರುಗಳು ಅಂಥವರನ್ನು ಕೂಡ ಅವರ ಪಾದಸ್ಮರಣೆಯನ್ನು ಮಾಡಿದ್ದಾರೆ ಗುರುವಂತರ್ಯಾಮಿ ಮಾಧವತೀರ್ಥ ಗುರುವಂತರ್ಯಾಮಿ ಆದಂತಹ ಸಾಕ್ಷಾತ್ ಅವರಿಂದ ನಾನಾ ರೂಪದಿಂದಾಗಿ ಪೂಜ್ಯರಾದಂತಹ ನಮ್ಮ ಸ್ವಾಮಿ ವಿಶೇಷತಃ ಅವರಿಂದ ಆರಾಧ್ಯನಾದವು ವೀರರಾಮಚಂದ್ರ ಇವತ್ತಿಗೂ ಮಾಧವತೀರ್ಥರ ಸಂಸ್ಥಾನದಲ್ಲಿ ಆಚಾರ್ಯರು ನರಹರಿತೀರ್ಥರಿಗೆ ಕೊಟ್ಟ ಪ್ರತೀಕ ವೀರರಾಮಚಂದ್ರ ಆದಿ ಅನೇಕ ರೂಪ ಆರಾಧ್ಯನಾಗಿ ರಾಮಚಂದ್ರನೇ ಸೀತಾಪತಿ ರಾಮಚಂದ್ರ ಆತ ಪ್ರೀತನಾಗಲಿಂತ ದೃಷ್ಟಿಯಿಂದಾಗಿ ಈ ವಾಗ್ವ್ಯಾಪಾರವನ್ನು ನಾನು ಪಾದಕ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ